ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ ಶಿವಪುರಾಣ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣದ ಮೊದಲನೆಯ ವಿದೇಶ ಸಮಿತಿಯಲ್ಲಿ ಹದಿನೆಂಟನೇ ಅಧ್ಯಾಯವನ್ನು ಈಗಾಗಲೇ ನೋಡ್ತಾ ಇದ್ದೆವು ಅದರಲ್ಲಿ ನೂರ ಇಪ್ಪತ್ತ ಇಪ್ಪತ್ತೈದು ನೂರ ಇಪ್ಪತ್ತೈದನೇ ಶ್ಲೋಕ ಇವುಗಳಲ್ಲಿ ಈಗಾಗಲೇ ನಾವು ಬಂಧಮೋಕ್ಷ ಸ್ವರೂಪದ ವರ್ಣನೆಯಾಗಿ ಲಿಂಗಮಾಹಾತ್ಮ್ಯ ವರ್ಣನೆ ಆ ಇದರಲ್ಲಿ ಭಾಗದಲ್ಲಿ ಯಾವ ಯಾವ ದಾನಗಳನ್ನು ಮಾಡಬೇಕು ಏನೇನು ನಿವೃತ್ತಿ ಆಗಲಿಕ್ಕೆ ಅಂತೇಳಿ ಹೇಳ್ತಾಯಿದ್ದೇವೆ ಹೇಳ್ತಾಯಿದ್ರು ಅದರಲ್ಲಿ ಉತ್ಪಾತಗಳಿಗೆ ಉತ್ಪಾತ ವಿವಿಧ ಉತ್ಪಾತಗಳು ಮಾರಿಗಳು ದುಃಖಗಳು ಇಂಥವುಗಳ ನಿವೃತ್ತಿಗೆ ಹಾಗೂ ಪೂರ್ಣಾಯುಷ್ಯ ಪ್ರಾಪ್ತಿಗೆ ಯಮನ ಸುವರ್ಣ ಪ್ರತಿಮೆ ಕಾಲಪ್ರತಿಮೆ ಸುವರ್ಣದ್ದು ಚಿನ್ನದ ಮಾಡಿ ದಕ್ಷಿಣೆಯೊಡನೆ ಹಾಗೂ ಎಳ್ಳಿನೊಡನೆ ಅದನ್ನು ದಾನ ಮಾಡಬೇಕು ಪೂರ್ಣಾಯುಷ್ಯ ಲಭಿಸ್ತದೆ ಅಂತೇಳಿ ಹೇಳಿದರು ಆಮೇಲೆ ಮುಂದೆ ಹೇಳ್ತಾನೆ ಸೂತಮುನಿಗಳು ಹೇಳ್ತಾರೆ ಶೌನಕಾದಿಗಳಿಗೆ ಆಜ್ಯಾೇಕ್ಷಣದ ಚುರ್ಯಾ ವ್ಯಾಧಿ ಸಹಸ್ರಂ ಭೋಜೇದ್ವಿ ದರಿದ್ರಶತಮ್ ವಿೇ ದರಿದ್ರಸ್ತು ಯಥಾಶಕ್ತಿ ಸಚರೆ ಭೈರವ ತೂಕುರ್ಯಾ ಭೂತ ಮಹಾಭಿಷೇಕ ನೈವೇದ್ಯ ಶಿವಸಂತೆ ಬ್ರಾಹ್ಮಣಾನ್ ಭೋಜೆ ಪಶ್ಚಾತ್ ಭೂರಿ ಭೋಜನ ರುಜ್ಞಾನ ದೋಷಶಾಂತಿ ಶಾಂತಯ್ ವರ್ಷೇ ವರ್ಷೇ ಫಾಲ್ಗುಣ ಆಜ್ಯೌಕ್ಷಣದ ಚರ್ಯಾಕೆ ವ್ಯಾಧಿಗಾಗಿ ಆಜ್ಯದಲ್ಲಿಪ್ಪದಲ್ಲಿ ಈ ಕ್ಷಣ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಆ ತುಪ್ಪವನ್ನು ದಾನ ಮಾಡಬೇಕು ಆಮೇಲೆ ಸಹಸ್ರಂ ಭೋಜಯೇ ದ್ವಿಪ್ರಾನ್ ಸಹಸ್ರಂ ಭೋಜೆಯೇ ದ್ವಿಪ್ರಾನ್ ದರಿದ್ರ ಶತಮೇವ ವೇದಾಧ್ಯಯನ ಮಾಡಿದಂಥವರು ವಿಪ್ರರು ಜನ್ಮನಾ ಜಾತೆ ಜಂತು ಕರ್ಮಣಾಜ ದ್ವಿಜ ವೇದಾಧ್ಯಯನದವ ವಿಪ್ರಹ ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತಃ ಹುಟ್ಟಿನಿಂದ ಎಲ್ಲರೂ ಕೂಡ ಜಂತುಗಳೇ ಜೀವಿಗಳು ಅಷ್ಟೇ ಜೀವಜಂತುಗಳು ಆ ಉಪನಯನಾದಿ ಯಾವ ಸಂಸ್ಕಾರಗಳಿದೆ ಕರ್ಮಗಳು ಹಾಗೂ ಮಾಡ್ತಕ್ಕಂಥ ಕರ್ಮಗಳು ಇವುಗಳಿಂದ ದ್ವಿಜನೆನಿಸಿಕೊಳ್ತಾನೆ ಎರಡನೇ ಜನ್ಮ ಉಪನಯನ ಬ್ರಹ್ಮೋಪದೇಶದಿಂದ ಅಂದರೆ ಅದೊಂದು ಮಂತ್ರದೀಕ್ಷೆ ತಂದೆಯಿಂದಲೇ ಮಗನಿಗೆ ಗಾಯತ್ರಿ ಮಂತ್ರದ್ದು ಅದು ಬ್ರಹ್ಮ ಅಂದರೆ ವೇದ ವೇದದ ಅಧ್ಯಯನಕ್ಕೆ ಅಧಿಕಾರವನ್ನು ಕೊಡುತ್ತದೆ ಹಾಗೆ ಇದರಿಂದಾಗಿ ಅದು ಎರಡನೇ ಜನ್ಮವನ್ನು ಕೊಟ್ಟ ಹಾಗೆ ಮೊದಲಿನ ಅಂದರೆ ಆತ್ಮಕ್ಕೆ ಇನ್ನೊಂದು ಜನ್ಮವನ್ನು ಕೊಟ್ಟ ಹಾಗೆ ದೇಹ ಅದೇ ಆದರೆ ಇದು ದ್ವಿಜನ್ಮ ಅಂತೇಳಿ ಇನ್ನು ಸನ್ಯಾಸತ್ವ ಸ್ವೀಕಾರ ಮಾಡಿದರೆ ಅದು ತ್ರಿಜನ್ಮ್ ಇನ್ನೊಂದು ಹೊಸ ಜನ್ಮವನ್ನು ಕೊಡ್ತದೆ ಅಂದರೆ ಆತ್ಮದ ದೃಷ್ಟಿಯಲ್ಲಿ ನೋಡುವಂಥದ್ದು ದೇಹದ ದೃಷ್ಟಿಯಲ್ಲೆಲ್ಲ ಹೀಗೆ ಅಂತಹ ವಿಪ್ರರು ವೇದಾಧ್ಯಯನ ಎಂದು ವಿಪ್ರೆನೆಸಿಕೊಳ್ತಾನೆ ಬ್ರಹ್ಮವಿದ್ ಬ್ರಾಹ್ಮಣಸ್ಪುತಃ ಬ್ರಹ್ಮಜ್ಞಾನಿಯಾದವನು ಬ್ರಹ್ಮಜ್ಞಾನ ಹೊಂದಿದವನು ಬ್ರಾಹ್ಮಣ ಎನಿಸಿಕೊಳ್ತಾನೆ ಅಂತೇಳಿ ಇಲ್ಲಿಗ ವಿಪ್ರರು ವೇದಾಧ್ಯಯನ ಮಾಡಿದಂತಹ ವಿಪ್ರರು ಯಾರಿದ್ದಾರೆ ಅಂತಹ ಸಾವಿರ ವಿಪ್ರರಿಗೆ ಬ್ರಾಹ್ಮ ಅನ್ನ ಸಂತರ್ಪಣೆಯನ್ನು ಮಾಡಿಸಬೇಕು ಸಹಸ್ರಂ ಭೋಜಯೇತ್ ವಿಪ್ರಾನ್ ದರಿದ್ರ ಶತಮ ಬಡ ಬಡವನಾದರೆ ನೂರು ಜನಗಳಿಗಾದರೂ ಭೋಜನವನ್ನು ಮಾಡಿಸಬೇಕು ವಿತ್ತ ಅಭಾವೇ ದರಿದ್ರಸ್ತು ಯಥಾಶಕ್ತಿ ಸಮಚರೇತ್ ದನ ಹಣಕಾಸಿನ ಕೊರತೆ ಇದ್ದರೆ ಅಭಾವ ಇದ್ದರೆ ಅಂಥವನು ಬಡವನಾದವನು ಶಕ್ತಿ ಇದ್ದಷ್ಟು ಯಥಾಶಕ್ತಿ ದಾನ ಮಾಡಬೇಕು ಅಥವಾ ಯಥಾಶಕ್ತಿ ಇಂಥ ಕಾರ್ಯವನ್ನು ಮಾಡಬೇಕು ಎಷ್ಟಾಗದಷ್ಟು ಭೈರವಸೂಜಾಂ ಕುರ್ಯಾತ್ ಭೂತಾದಿಶಾಂತ ಭೂತಾದಿಗಳ ಭಯ ನಿವೃತ್ತಿಗಾಗಿ ಭೂತಾದಿಗಳಿಂದ ಭಯ ಉಂಟಾಗದಂತೆ ಭೂತಶಾಂತಿಗಾಗಿ ಭೈರವಸ ಪೂಜಾ ಭೈರವನ ಪೂಜೆಯನ್ನು ಮಾಡಬೇಕು ಗಣ ಭೂತಗ ಗಣಗಳ ಅಧಿಪತಿ ಮಹಾಭಿಷೇಕ ನೈವೇದ್ಯಂ ಶಿವಶ್ಯಂತಯುತು ಕಾರ ಅಂತೆ ಶಿವಸ ಮಹಾಭಿಷೇಕ ನೈವೇದ್ಯ ಮತ್ತು ಕಾರನೆಯಲ್ಲಿ ಶಿವನಿಗೆ ಮಹಾಭಿಷೇಕ ಮತ್ತು ನೈವೇದ್ಯಗಳನ್ನು ಮಾಡಬೇಕು ಮಾಡಿಸಬೇಕು ಕಾರ ಬ್ರಾಹ್ಮಣ ಭೋಜಯೇತ್ ಪಶ್ಚಾತ್ ಭೂರಿ ಭೋಜನ ರೂಪತಃ ಯಾವಾಗ ಇದು ಭೈರವನ ಪೂಜೆಯ ಬಳಿಕ ಶಿವನಿಗೆ ಮಹಾಭಿಷೇಕ ನೈವೇದ್ಯ ಮತ್ತು ಭೂರಿ ಭೋಜನ ರೂಪವಾಗಿ ಬ್ರಾಹ್ಮಣರಿಗೆ ಏವಂ ಕೃತೇನ ಯಜ್ಞೇನ ದೋಷ ಶಾಂತಿ ಅವ ಆಪ್ನ ಈ ರೀತಿಯ ಶಾಂತಿ ಕರ್ಮವನ್ನು ಮಾಡಿದರೆ ದೋಷ ಶಾಂತಿ ಆಗ್ತದೆ ಶಾಂತಿಯಜ್ಞ ವಿಮ್ ಕುರಿಯಾದ ವರ್ಷೇ ವರ್ಷೇಜ ಫಾಲ್ಗುಣ ಪ್ರತಿ ವರ್ಷವೂ ಫಾಲ್ಗುಣ ಮಾಸದಲ್ಲಿ ಇಂತಹ ಶಾಂತಿ ಕರ್ಮವನ್ನು ಮಾಡಬೇಕು ಅಂತಲೇ ಹೇಳ್ತಾರೆ ಫಾಲ್ಗುಣ ಮಾಸ ಅಂದರೆ ಯಾವಾಗ ಅದು ಶಿವರಾತ್ರಿ ಬರ್ತಕ್ಕಂತಹ ತಿಂಗಳು ಫೆಬ್ರವರಿ ಸಾಮಾನ್ಯವಾಗಿ ಯುಗಾದಿಗಿಂತ ಮೊದಲು ಬರ್ತಂತ ಬರುವಂತಹ ಮಾಸ ಮಾಘ ಫಾಲ್ಗುಣ ಸೌರಮಾನದ ಕೊನೆಯ ತಿಂಗಳು ಇದರದ್ದು ಚಾಂದ್ರಮಾನದ ಕೊನೆಯ ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶೇಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಹೀಗೆ ಹನ್ನೆರಡು ತಿಂಗಳು ಚಾಂದ್ರಮಾನ ಚಂದ್ರನ ಲೆಕ್ಕಾಚಾರದಲ್ಲಿ ಚಂದ್ರಭೂಣಿ ಅಮಾವಾಸ್ಯಗಳ ಲೆಕ್ಕದಲ್ಲಿ ತಿಥಿಗಳ ಲೆಕ್ಕದಲ್ಲಿ ಸೌರಮಾನದಲ್ಲಿ ದಿನಗಳು ಬೇರೆ ಇದೆ ಮೂವತ್ತು ದಿನಗಳು ಒಂದು ತಿಂಗಳಿಗೆ ಅದು ಮೇಷ ವೃಷಭ ಮಿಥುನ ಇದು ಸಿ ಸಂಕ್ರಮಣಗಳ ಲೆಕ್ಕ ಸಂಕ್ರಮಣ ಲೆಕ್ಕ ಬರುವಂಥದ್ದು ಅದರಲ್ಲಿ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಅಂಥೇಳಿ ಹನ್ನೆರಡು ಈ ಪಾಲ್ಗುಣದ ಹೊತ್ತಿಗೆ ಮೀನ ಮಾಸ ಬರ್ತದೆ ಸಾಮಾನ್ಯವಾಗಿ ಒಂದು ಏನೊಂದು ಹತ್ತು ಹದಿನೈದು ದಿವಸಗಳು ವ್ಯತ್ಯಾಸ ಇರ್ಬೋದು ಚಾಂದ್ರಮಾನನ ಯುಗಾದಿಗೂ ಸೌರಮಾನ ಯುಗಾದಿಗೂ ಅದೇ ಅವೆರಡರ ನಡುವಿನ ಅಂತರ ಏಪ್ರಿಲ್ ಸಾಮಾನ್ಯ ಹದಿನಾಲ್ಕಕ್ಕೆ ಯಾವುದು ಮೇಷ ಸಂಕ್ರಮಣ ಹ್ಞೂ ಅಥವಾ ವಿಷು ಅಥವಾ ಸೌರಮಾನ ಯುಗಾದಿ ಆರಂಭ ಆದರೆ ಅದಕ್ಕಿಂತ ಮೊದಲೇ ಮಾರ್ಚಲ್ಲಿ ಮಾರ್ಚ್ ಕೊನೆಗೆ ಹೀಗೆ ಸಾಮಾನ್ಯವಾಗಿ ಇದು ಯುಗಾದಿ ಚಾಂದ್ರಮಾನ ಯುಗಾದಿ ಹ್ಞೂ ಇದು ಬರ್ತದೆ ಚೈತ್ರ ಪ್ರತಿಪದೆ ಪಾಡ್ಯ ಚೈತ್ರ ಪ್ರಥಮ ತಿಥಿ ಚೈತ್ರ ಮಾಸದ್ದು ಅಂದರೆ ಈ ಫಾರ್ಗುಣ ಮಾಸ ಮುಗಿದು ಚೈತ್ರ ಮಾಸ ಆರಂಭವಾಗುವಂಥದ್ದು ಯುಗಾದಿ ಅದು ಕಲಿಯುಗಾದಿ ಕಲಿಯುಗದ ಆರಂಭ ದಿನವನ್ನು ಯುಗಾದಿ ಅಂತೇಳಿ ಪ್ರತಿವರ್ಷ ಆಚರಣೆ ಮಾಡ್ತಕ್ಕಂಥದ್ದು ಅದರಲ್ಲಿ ಎರಡು ಲೆಕ್ಕಾಚಾರ ಒಂದು ಸೌರಮಾನದಲ್ಲಿ ಒಂದು ಚಾಂದ್ರಮಾನದಲ್ಲಿ ಇನ್ನೂ ಬೇರೆ ಬೇರೆ ಯುಗದ ಆದಿಗಳು ಬೇರೆ ಬೇರೆ ದಿವಸ ಬರ್ತದೆ ಕೃತ ಯುಗಾದಿ ಹ್ಞೂ ತ್ರೇತಾಯುಗದ್ದು ಅದೆಲ್ಲ ದ್ವಾಪರ ಯುಗದ್ದು ಬೇರೆ ಬೇರೆ ದಿವಸ ಬರ್ತದೆ ಹಾಗೆಯೇ ಮುಂದೆ ಶಾಂತಿ ಈ ರೀತಿಯಾಗಿ ಮಾಡಬೇಕು ಫಾಲ್ಗುಣ ಮಾಸದಲ್ಲಿ ಅಂತೇಳಿ ಶಾಂತಿಯಜ್ಞ ದುರ್ದರ್ಶನಾದವು ಸದ್ಯೋ ವೈ ಮಾಸ ಮಾತ್ರೇ ಸಮಾಚರೇತು ದುರ್ದರ್ಶನ ಕೆಟ್ಟದನ್ನು ನೋಡಿದರೆ ಉತ್ಪಾತಾದಿ ಅನಿಷ್ಟಗಳನ್ನು ನೋಡಿದರೆ ಆ ನೋಡಿದ ಕೂಡಲೇ ದರ್ಶನ ಆದವು ಸದ್ಯ ವೈ ಒಂದು ತಿಂಗಳ ಒಳಗಾಗಿ ಶಾಂತಿ ಕರ್ಮವನ್ನು ಮಾಡಬೇಕು ಈ ಫಾಲ್ಗುಣ ಮಾಸದವರೆಗೆ ಕಾಯಲಿಕ್ಕಿಲ್ಲ ಒಂದು ಉದಾಹರಣೆಗೆ ಈಗ ಯಾವುದೇ ಪ್ರಾಣಿಗಳು ಈಗ ನಾವು ಹೇಳಿದ್ದೆವು ಊಟ ಹಲ್ಲಿ ಸರ್ಪ ಅಂಥ ಇಂಥದ್ದು ಯಾವುದೋ ಮನೆಯೊಳಗೆ ಬಂದರೆ ಶಾಂತಿ ಮಾಡೋದಕ್ಕಂಥದ್ದೆಲ್ಲ ಒಂದು ತಿಂಗಳೊಳಗೆ ಮಾಡಬೇಕು ಅಂತೇಳಿ ದರ್ಶನ ಆಗಿ ಒಂದು ತಿಂಗಳೊಳಗೆ ಕೂಡಲೇ ಆದಷ್ಟು ಬೇಗ ಮಹಾಪಾತ್ ಪಾದಿ ಸಂಪ್ರಾಪ್ತವು ಕುರಿಯಾದ ಭೈರವ ಪೂಜನ ಮಹಾಪಾಪಗಳು ಪ್ರಾಪ್ತವಾದರೆ ಆವಾಗ ಭೈರವನನ್ನು ಪೂಜಿಸಬೇಕು ಮಹಾಪಾಪಗಳು ಯಾವುದು ದೊಡ್ಡ ದೊಡ್ಡ ಪಾಪಗಳು ಅಂತೇಳಿ ಹೇಳಿದ್ದೆವು ಅಂದರೆ ಇಲ್ಲೆಲ್ಲಿ ಸುವರ್ಣಸ್ಥೇಯ ಸಾಮಾನ್ಯವಾಗಿ ದೊಡ್ಡ ಪಾಪಗಳು ಅಂತ ಹೇಳುವಂಥದ್ದು ಚಿನ್ನ ಹ್ಞೂ ಚಿನ್ನ ಕದ್ರೆ ಆಮೇಲೆ ಗುರುಪತ್ನಿ ಗಮನ ಹ್ಞೂ ಬ್ರಹ್ಮಹತ್ಯೆ ಆಮೇಲೆ ಶಿಶು ಅಥವಾ ಭ್ರೂಣ ಹತ್ಯೆ ಹ್ಞೂ ಮಹಾ ಮಹಾಪಾಪಗಳಲ್ಲಿ ಬರ್ತವೆ ಆಮೇಲೆ ಮದ್ಯಪಾನ ಹೀಗೆ ಇವು ಐದು ಸಾಮಾನ್ಯವಾಗಿ ಮಹಾಪಾಪಗಳು ಎನಿಸಿಕೊಡ್ತವೆ ಯಾವುದು ಗುರುತಲ್ಪ ಗಮನ ಅಂದರೆ ಗುರುಪತ್ನಿ ತಲ್ಪಗಮನ ಗುರುಪತ್ನಿ ಸಂಸ್ ಸಂಸರ್ಗ ಮಾಡುವಂಥದ್ದು ಆಮೇಲೆ ಸುವರ್ಣಸ್ಥೆಯ ಚಿನ್ನ ಕದಿಯುವಂಥದ್ದು ಬ್ರಹ್ಮಹತ್ಯೆ ಭ್ರೂಣಹತ್ಯೆ ಸುರಪಾನ ಇವೆಷ್ಟು ಪಂಚಮಹಾಪಾತಕಗಳು ಎನಿಸಿಕೊಳ್ತವೆ ಸಾಮಾನ್ಯವಾಗಿ ಬೇರೆ ಬೇರೆ ಇರ್ಬೋದು ಪಾಠಾಂತರಗಳು ಈಗ ಭೈರವ ಪೂಜೆಯನ್ನು ಮಾಡಬೇಕು ಮಹಾಪಾಪಗಳು ಬಂದರೆ ಅಂತೇಳಿ ಹೇಳ್ತಾರೆ ಮುಂದೆ ಮಹಾವ್ಯಾಧಿ ಸಮತ್ಪತ್ತವು ಸಂಕಲ್ಪಂ ಪುನರಾಚರೀತ್ ಮಹಾರೋಗ ರೋಗಗಳು ಉತ್ಪತ್ತಿ ಆದರೆ ಮಹಾವ್ಯಾಧಿ ಸಮತ್ಪತ್ತವು ಸಂಕಲ್ಪಂ ಪುನರಾಚರೇತ್ ಪುನಃ ಸಂಕಲ್ಪವನ್ನು ಮಾಡಬೇಕು ಸರ್ವಾಭಾವೇ ದರಿದ್ರಸ್ತು ದೀಪದಾನ ಮಥಾ ಆಚರೇತು ಪುನಃ ಸಂಕಲ್ಪ ಮಾಡಬೇಕು ಅಂತ ಹೇಳಿದರೆ ಪುನಃ ಆ ರೋಗ ಯಾವ ರೋಗ ಬಂದಿದೆ ಆ ರೋಗದ ನಿವೃತ್ತಿಗಾಗಿ ಅಂತೇಳಿ ಸಂಕಲ್ಪ ಮಾಡಬೇಕು ಅಂತ ಇಂತಹ ದೋಷಶಾಂತಿಯನ್ನು ಮಾಡುವಾಗ ಏನೂ ಇಲ್ಲದಿರತಕ್ಕಂಥ ದರಿದ್ರನು ಸರ್ವಾಭಾವೇ ದರಿದ್ರಸ್ತು ಬಡವನಾದಂಥವನು ದೀಪದಾನ ಮಥಾ ಆಚರೆಯದು ಮಾಡಬೇಕು ತದಪ್ಯಶಕ್ತ ಸ್ನೈಯತ್ಕಿಂಚಿ ದಾನಚರೆತ್ ದಿವಾಕರ ನಮಸ್ಕುರ್ಯಾ ಮಂತ್ರೇಣಷ್ಟೋತ್ತರ ಶತ ಸಹಸ್ರಮಯುತ ಕೋಟಿ ವಾಕಾರದ್ ಬುಧ ನಮಸ್ಕಾರಾತ್ಮಯ್ಞೇನದುಷ್ಟಾ ಸ್ಯುಸ್ಸವೇವತೇ ಅದು ಆಗದಿದ್ರೆ ದೀಪದವನ್ನು ಮಾಡಲಿಕ್ಕೂ ಅಶಕ್ತನಾದರೆ ಸ್ನಾನ ಮಾಡಿ ಯಾವುದಾದರೂ ಸಾಧ್ಯವಾದುದನ್ನು ದಾನ ಮಾಡಬೇಕು ಮತ್ತು ಮಂತ್ರಪೂರ್ವಕವಾಗಿ ನೂರೆಂಟು ಸೂರ್ಯನಮಸ್ಕಾರಗಳನ್ನು ಮಾಡುವಂಥದ್ದು ಅಥವಾ ಸಾಧ್ಯ ಆದರೆ ಸಾವಿರ ಅಥವಾ ಹತ್ತು ಸಾವಿರ ಅಥವಾ ಲಕ್ಷ ಇಲ್ಲವೇ ಕೋಟಿ ಸೂರ್ಯನಮಸ್ಕಾರಗಳನ್ನು ಮಾಡಬೇಕು ನಮಸ್ಕಾರ ಆತ್ಮಯಜ್ಞೆಯ ತುಷ್ಟಾಹಸಿಹು ಸರ್ವ ದೇವತಾ ನಮಸ್ಕಾರವೆಂಬಂತಹ ಆತ್ಮಯಜ್ಞದಿಂದ ಯಾವ ದ್ರವ್ಯಯ್ಞ ಅಲ್ಲ ಇದು ಆತ್ಮಯಜ್ಞದಿಂದ ಸರ್ವ ದೇವತೆಗಳು ಕೂಡ सन्तुष्ट तुष्ट स्यु सर्वेता स्वे अर्ता बुद्धि नेशून भी रोचते <coughs> ओ प्रभु निपदली नुद्धियों ने स्वे अर्ता बुद्धि नुद्धियों अदरल नेस ನೆ ಅಂದರೆ ತೆ ನಿನ್ನ ಸ್ವರೂಪದಲ್ಲಿಯೇ ನೆಲೆಸಿದೆ ನೆ ಅಶೂನ್ಯೇ ಅಪಿ ರೋಚತೇ ನೀಲ್ಲದಿದ್ದರೆ ಇನ್ಯಾವ ನಿನ್ನ ಹೊರತು ಇನ್ಯಾವ ಅಶೂನ್ಯವಾದ ಅಂದರೆ ಸ್ಥಿರವಾದಂಥ ವಸ್ತುವನ್ನು ನನ್ನ ಬುದ್ಧಿಯು ಅಪೇಕ್ಷಿಸುವುದಿಲ್ಲ ಯಾಚ ಯಾಸ್ಮದ ಯಾಚಾಸ್ತ್ಯಸ್ಮದಹಂತೆ ತ್ಯಿ ದೃಷ್ಟೇ ವಿವರ್ಜಿತೆ ತ್ಯಿ ದೃಷ್ಟೇ ವಿವರ್ಜಿತ ನನ್ನಲ್ಲಿರತಕ್ಕಂತಹ ಅಹಂಕಾರವು ನಿನ್ನ ದರ್ಶನವಾರು ನೀವು ನಷ್ಟವಾಯಿತು ನಸ್ತಿ ಅಸ್ಮತ್ ಅಹಂತೃಷ್ಟಿ ನೀನು ಕಂಡಾಗ ವಿವರ್ಜಿತ ಅಹಂತ ಎನ್ನತಕ್ಕಂಥದ್ದು ಬಿಟ್ಟುಹೋಯಿತು ನನ್ನಲ್ಲಿರತಕ್ಕಂಥದ್ದು ನಮ್ರೋಹಂ ಸ್ವೇಹೇನ ಭೌಮಃ ಸ್ವಸ भो महां स्मसी प्रभो इं प्रार्थना पूजे दोषशा कोने स्वेता बुद्धिर्नते शून्ये रोचते या दृष्टे विवर्जिता ನಮ್ರೋಹಂ ಹಿ ಸ್ವದೇಹಾಸ್ತಮಸಿ ಪ್ರಭೋ ನ ಶೂನ್ಯೋ ಮತ್ಸ್ವೋ ವೈ ದಾಸೋಸ್ ಪ್ರತಂ ಯಥ್ಯ ಸ್ವಾತ್ಮಯಜ್ಞ ನಮಸ್ಕಾರ ಪ್ರಕಲ್ಪೇತ್ ಅಥತ್ರ ಶಿವನೈವೇದ್ಯಂ ದಾಂಬೂಲಮಾಹರೆತ್ ಈಗ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನಾನು ದೇಹದೊಡನೆ ನಿನಗೆ ನಮ್ರವಾಗಿರುವೆ ನಮ್ರೋ ಅಹಂ ನಮ್ರ ಅಹಂ ಹಿ ಸ್ವದೇಹ ಭೋ ಎಲೈ ಪ್ರಭುವೇ ಮಹಾನ್ ತ್ವಮಸಿ ಪ್ರಭು ನೀನು ದೊಡ್ಡವನು ನೀ ಮಹಾಪುರುಷನು ನ ಶೂನ್ಯ ಮತ್ ಸ್ವರೂಪೋ ವೈ ನನ್ನ ಸ್ವರೂಪ ಕೂಡ ಶೂನ್ಯವಾದದ್ದಲ್ಲ ಅಂದರೆ ಖಾಲೀಗ ನಾಸ್ತಿಕರು ಚಾರುವಾಕರು ಹೇಳ್ತಕ್ಕಂಥ ರೀತಿಯಲ್ಲಿ ಮರಣವಾದ ನಂತರ ಏನಿಲ್ಲ ಭಸ್ಮೀಭೂತ ಸೇಹಸ್ಯ ಅಂತೇಳಿ ಶರೀರಭಸ್ಮವಾದ ಮೇಲೆ ಏನೂ ಉಳಿಯೋದಿಲ್ಲ ಅಂಥೇಳಿ ಹಾಗಲ್ಲ ನಾನು ಶೂನ್ಯನಲ್ಲ ನಾನು ಆತ್ಮಸ್ವರೂಪಿಯು ಅಂತೇಳಿ ಹೇಳ್ತಕ್ಕಂಥದ್ದು ನನ್ನ ಸ್ವರೂಪ ಶೂನ್ಯವಾದುದಲ್ಲ ದಾಸೋಸ್ಮಿ ತವ ಸಾಂಪ್ರತಂ ನಿನಗೆ ನಾನು ದಾಸನಾಗಿದ್ದೇನೆ ದಾಸಃ ಅಸ್ಮಿ ತವ ಸಾಂಪ್ರತಂ ಇದೀಗ ನಾನು ನಿನ ದಾಸನಾಗಿದ್ದೇನೆ ಎಂಬುದಾಗಿ ಪ್ರಾರ್ಥಿಸಿ ಈ ರೀತಿಯಾಗಿ ಆತ್ಮಯಜ್ಞ ಸ್ವರೂಪವಾದಂತಹ ನಮಸ್ಕಾರವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಯಥಾಯೋಗ್ಯಂ ಸ್ವ ಆತ್ಮಯಜ್ಞ ನಮಸ್ಕಾರ ಪ್ರಕಲ್ಪೇತ್ ಅಂತೇಳಿ ಅಥ ಅತ್ರ ಶಿವನೈವೇದ್ಯಂ ದತ್ವಾಂಬೂಲಮ ಹರೆಯದ ಬಳಿಕ ಈ ಶಾಂತಿಕರ್ಮದಲ್ಲಿ ಏನು ಮಾಡಬೇಕು ಶಾಂತಿಕರ್ಮ ಅದರಲ್ಲಿ ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಿ ತಾಂಬೂಲಂ ಆಹಾರೆಯು ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಶಿವ ಪ್ರದಕ್ಷಿಣಂಕುರ್ಯಾ ಸ್ವಯಂ ಅಷ್ಟೋತ್ತರ ಶತಮಾನ ತಾನೇ ಬಳಿಕ ನೂರೆಂಟು ಪ್ರದಕ್ಷಿಣೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಶಿವನಿಗೆ ಸಹಸ್ರಮಯುತ ಲಕ್ಷ ಕೋಟಿಮನ್ಯೇನ ಕಾರ ಬಳಿಕ ಸಾವಿರ ಹತ್ತು ಸಾವಿರ ಲಕ್ಷ ಅಥವಾ ಕೋಟಿ ನಮಸ್ಕಾರಗಳನ್ನು ಇನ್ನೊಬ್ಬರಿಂದ ಮಾಡಿಸಬೇಕು ನಾನು ರೋಗ ರೋಗ ಮಹಾರೋಗ ಇದ್ದಾಗ ಮಾಡಲಿಕ್ಕಾಗೋದಿಲ್ಲ ನೂರೆಂಟು ಪ್ರದಕ್ಷಿಣೆ ತಾನು ಮಾಡಬೇಕು ಸಾವಿರ ಹತ್ತು ಲಕ್ಷ ಅಥವಾ ಕೋಟಿ ನಮಸ್ಕಾರಗಳನ್ನು ಬೇರೊಬ್ಬರಿಂದ ಮಾಡಿಸಬೇಕು ಸಹಸ್ರಮಿತ ಲಕ್ಷ ಕೋಟಿ ಮನ್ಯೇನ ಕಾರಿವಪ್ರದಕ್ಷಿಣಾತ್ ಸರ್ವ ಪಾತಕಂ ನಶ್ಯತಿ ಕ್ಷಣಾತ್ ದುಃಖಸ ಮೂಲಂ ವ್ಯಾಧಿರ್ಹಿ ವ್ಯಾಧಿರ್ಮೂಲಂ ಹಿ ಪಾತಕಂ ಶಿವಪ್ರದಕ್ಷಿಣೆಯಿಂದ ಈ ಶಿವನಿರ್ ಪ್ರದಕ್ಷಿಣ ಸಂಸ್ಕಾರವನ್ನು ಮಾಡಿದ್ದರಿಂದ ಸರ್ವ ನಶ್ಯತಿ ಕ್ಷಣ ಆ ಕ್ಷಣದಲ್ಲಿ ತತ್ ಕ್ಷಣದಲ್ಲಿಯೇ ತಕ್ಷಣ ಬೇರೆ ತತ್ಕ್ಷಣ ಬೇರೆ ತಕ್ಷಣ ಅಂದರೆ ಕಚ್ಚುವಿಕೆ ತಕ್ಷಕ ಅಂತೇಳಿದರೆ ಕಚ್ಚುವವ ಅಂಥೇಳಿ ಹ್ಞೂ ತಕ್ಷ ಉದಾಹರಣೆಗೆ ಅಕ್ಷತ ಅಲ್ಲಿ ಕ್ಷತ ಅಂತೇಳಿದ್ರು ಹಾಗೆ ಕಚ್ಚಲ್ಪಟ್ಟ ಅಂತೇಳಿ ಹೇಳ್ತಕ್ಕಂಥ ಅಥವಾ ಗಾಯ ಕಚ್ಚುದು ಅಂತೇಳಿ ಅಲ್ಲ ಅಲ್ಲಿ ಗಾಯವಾದ ಅಂತ ಕ್ಷತ ಅಂತ ಹೇಳಿದರೆ ಹ್ಞೂ ಹಾಗೆ ಕ್ಷತ ಆ ಥರ ಆಯಿತು ಕ್ಷತ್ರಿಯ ಗಾಯವಾಗದ ಹಾಗೆ ರಕ್ಷಣೆ ಮಾಡುವ ಪ್ರಜೆಗಳನ್ನು ಅದು ಕ್ಷತ್ರಿಯನ ಒಂದು ಧರ್ಮ ಕ್ಷತ ಅಕ್ಷತ ಅಂದರೆ ಅಕ್ಷತೆ ಅಂದರೆ ಅದು ತುಂಡಾಗದಿರ್ತಕ್ಕಂಥದ್ದು ಭೇದವಿಲ್ಲದಿರ್ತಕ್ಕಂಥದು ಇಡಿಯಾದದ್ದು ಅಕ್ಕಿ ಕಾಳು ಅಂಥದ್ದನ್ನು ಅಕ್ಷತೆಗೆ ಉಪಯೋಗ ಮಾಡಬೇಕು ಯಾವುದೇ ತುಂಡು ತುಂಡಾದ ಅಕ್ಕಿಗಳು ಅಕ್ಕಿ ಕಾಳಲ್ಲ ಕಡಿ ಅಕ್ಕಿಯಲ್ಲ ಇಡಿ ಅಕ್ಕಿಯನ್ನು ಉಪಯೋಗ ಮಾಡಬೇಕು ಅಕ್ಷತೆ ಅಂತೇಳಿ ಹಾಗೇ ಅದು ಅಕ್ಷತ ಆಯಿತು ಈಗ ಇಲ್ಲಿ ತಕ್ಷಕ ತಕ್ಷಣ ಅಂತೇಳಿ ನಾವು ಕನ್ನಡದಲ್ಲಿ ನಿಜವಾಗಿ ತಪ್ಪು ಉಪಯೋಗ ಮಾಡ್ತಾ ಇದ್ದೇವೆ ತಕ್ಷಣ ಅಂತೇಳಿ ಅಲ್ಲ ಅದು ನಿಜವಾಗಿ ತತ್ಕ್ಷಣ ಆ ಕ್ಷಣ ಅಂಥೇಳಿ ಕೂಡಲೆ ಅಂಥೇಳಿ ಅದು ತಕ್ಷಣ ಆಗುವುದಿಲ್ಲ ತಕ್ಷಣ ಅಂಥೇಳಿದರೆ ಕಚ್ಚುವಿಕೆ ಹ್ಞೂ ತಕ್ಷಕ ಅಂತೇಳಿದರೆ ಕಚ್ಚುವವ ತಕ್ಷಕಾನ ಸರ್ಪ ಪರೀಕ್ಷಿತನ ಕಚ್ಚಿ ಕೊಂದದ್ದು ಹಾಗೆ ಇಲ್ಲಿಗ ಕ್ಷಣಾತ್ ಅಂತ ಹೇಳಿದರೆ ತತ್ ಕ್ಷಣಾತ್ ಆ ಕ್ಷಣದಿಂದಲೇ ಅಂತೇಳಿ ಅರ್ಥ ಹ್ಞೂ ಅದು ಪಾಪ ನಿವೃತ್ತಿ ಆಗ್ತದೆ ಶಿವ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವೃತ್ತಿ ಆಗ್ತದೆ ದುಃಖಸ ಮೂಲಂ ವ್ಯಾಧಿ ಹಿ ವ್ಯಾಧೇಹಿಯ ಹಿ ಪಾತಕಂ ಅಂದರೆ ದುಃಖದ ಮೂಲ ಯಾವುದು ರೋಗ ರೋಗದಿಂದ ದುಃಖ ಉಂಟಾಗಿದೆ ಆ ವ್ಯಾಧೇ ಮೂಲಂ ಹಿ ಪಾತಕಂ ವ್ಯಾಧಿಗೆ ರೋಗಕ್ಕೆ ಮೂಲ ಯಾವುದು ಪಾಪ ಹಿಂದೆ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಅದರ ಫಲವಾಗಿ ವ್ಯಾಧಿ ರೋಗಗಳು ಬರ್ತವೆ ಧರ್ಮೇಣ ಇವಹಿ ಪಾಪಾನಾಂ ಹಾಗಾಗಿ ಈ ಪಾಪಗಳು ನಾಶವಾಗುವುದು ಹೇಗೆ ಧರ್ಮದಿಂದಲೇ ನಾಶ ಆಗಬೇಕಷ್ಟೆ ಪುಣ್ಯಕರ್ಮಗಳಿಂದ ಮಾ ನಾಶ ಆಗ್ತದೆ ಪುಣ್ಯಕರ್ಮ ಅಂದರೆ ಧರ್ಮ ಧರ್ಮಾಚರಣೆ ಪಾಪ ಪಾಪಾನಂ ಅಪನೋದನಂ ಪಾಪಗಳ ದೂರ ಮಾಡುವಿಕೆ ಅಂಥೇಳಿ ಈ ರೀತಮ್ ಅಂತೇಳಿ ಹೇಳಲ್ಪಟ್ಟಿದೆ ಧರ್ಮೇಣ ಎ ಶಿವೋದ್ದೇಶೋ ಧರ್ಮ ಕ್ಷಮಃ ಪಾಪ ವಿನೋದನೇ ಪಾಪವನ್ನು ದೂರ ಮಾಡುವುದರಲ್ಲಿ ವಿನೋದನೋದನಲ್ಲಿ ದೂರ ಮಾಡುವಿಕೆ ಅದರಲ್ಲಿ ಸಮರ್ಥವಾದದ್ದು ಕ್ಷಮವಾದದ್ದು ಸಕ್ಷಮವಾದದ್ದು ಯಾವುದು ಶಿವೋದ್ದೇಶಕೃತ ಧರ್ಮ ಶಿವನನ್ನುದ್ದೇಶಿಸಿ ಮಾಡತಕ್ಕಂತಹ ಪ್ರದಕ್ಷಿಣ ನಮಸ್ಕಾರಾದಿ ಧರ್ಮಗಳು ಪಾಪಗಳನ್ನು ನಾಶ ಮಾಡಿಸಲು ಸಮರ್ಥವಾದಂಥವುಗಳು ಅಂಥೇಳಿ ಅಧ್ಯಕ್ಷಂ ಶಿವಧರ್ಮೇಶು ಪ್ರದಕ್ಷಿಣಮಿತಿರಿತ ಶಂದರೆ ಕ್ರಿಯೆಯ ಜಪರೂಪಂ ಹಿ ಪ್ರಣವಂತೂ ಪ್ರದಕ್ಷಿಣಂ ಶಿವನನ್ನು ಉದ್ದೇಶಿಸಿ ಮಾಡತಕ್ಕಂತಹ ಧರ್ಮಗಳಲ್ಲಿ ಪ್ರದಕ್ಷಿಣ ನಮಸ್ಕಾರ ಅತ್ಯಂತ ಶ್ರೇಷ್ಠವಾದದ್ದು ಅಧ್ಯಕ್ಷ ಅಂದರೆ ಶ್ರೇಷ್ಠ ಅಂತೇಳಿ ಕ್ರಿಯೆಯ ಜಪರೂಪಂ ಹಿ ಜಪರೂಪವಾದಂತಹ ಜಪಿಸಲ್ಪಡ್ತಕ್ಕಂತಹ ಪ್ರಣವಂ ಪ್ರದಕ್ಷಿಣ ಪ್ರಣವವು ಸಹ ಕ್ರಿಯಾರೂಪದ ಪ್ರದಕ್ಷಿಣೆ ಆಗ್ತದೆ ಜಪರೂಪವಾಗಿ ಹೇಳತಕ್ಕಂತಹ ಪ್ರಣವ ಓಂಕಾರವು ಕೂಡ ಶಿವ ಪ್ರದಕ್ಷಿಣೆಯೇ ಆಗ್ತದೆ ಜನನಂ ಮರಣಂ ದ್ವಂದ್ವಂ ಮಾಯಾಚಕ್ರಮಿತಿ ಶಿವಸ್ಯ ಮಾಯಾಚಕ್ರಂ ಹಿ ಬಲಿಪೀಠಂ ತದೂಚ್ಯತೆ ಪ್ರಾಣಿಗಳಿಗೆ ಒದಗ್ತಾ ಇರತಕ್ಕಂಥ ಜನನ ಮರಣಗಳಿಗೆ ಮಾಯಾಚಕ್ರ ಅಂತ ಹೇಳಿದರು ಜನನಂ ಮರಣಂ ದ್ವಂದ್ವಂ ಈ ದ್ವಂದ್ವ ಎರಡು ಯಾವುದಿದೆ ಜನನ ಮತ್ತು ಮರಣಗಳು ಮಾಯಾಚಕ್ರಂ ಅದನ್ನೇ ಮಾಯಾಚಕ್ರ ಅಂತ ಹೇಳ್ತಾರೆ ಮಾಯಾಚಕ್ರ ಅಂದರೇನು ಸಂಸಾರಚಕ್ರ ಜನನ ಮರಣವಂತಹ ಈ ಒಂದು ಸೃಷ್ಟಿ ಪುನರ್ಜನ್ಮ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೆ ಶಯನ ಇಹ ಸಂಸಾರೆ ಖಲು ದುಸ್ತಾರೆ ಕೃಪೆಯ ಪಾರೆ ಪಾಹಿ ಮುರಾರೆ ಅಂತೇಳಿ ಭಜಗೋವಿಂದ ಸ್ತೋತ್ರದಲ್ಲಿ ದ್ವಾದಶ ಮಂಜ ಪಂಜರಿಕಾ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಪುನಃ ಪುನಃ ಜನನ ಪುನಃ ಪುನಃ ಮರಣ ಪುನಃ ಜನನೀ ಜಠರದಲ್ಲಿ ಶಯನ ತಾಯಿಯ ಗರ್ಭದಲ್ಲಿ ಮಲಗುವಂಥದ್ದು ಇಹ ಸಂಸಾರಿ ಇಂತಹ ಸಂಸಾರ ಚಕ್ರ ಅದೇ ಮಾಯಾಚಕ್ರ ಖಲ ದಾಟ್ಲಿಕ್ಕೆ ಭಾಳ ಕಷ್ಟ ದುಸ್ತರವಾದದ್ದು ತರಣ ಮಾಡಲಿಕ್ಕೆ ಕಷ್ಟ ದಾಟಲಿಕ್ಕೆ ತರಣ ಅಂದರೆ ಈಜುದು ತರತಿ ಪಾಪ ಅಂದರೆ ಪಾಪವನ್ನು ದಾಟುವಂಥದ್ದು ಅಂಥೇಳಿ ಆತ್ಮವೀತ್ ಆತ್ಮವನ್ನು ಬಲ್ಲವನು ಪಾಪವನ್ನು ದಾಟ್ತಾನೆ ತರತಿ ಪಾಪಂ ಆತ್ಮವೀತ್ ಅಂಥೇಳಿ ಈಗ ಕಲ್ಲು ಖಲು ದುಸ್ತಾರಿ ಕೃಪಯಾ ಪಾರಿ ಮುರಾರಿ ಹಾಗಾಗಿ ಕೃಪೆಯಿಂದ ಹೇ ಮುರಾರಿಯೇ ಭಗವಂತನೇ ಮಹಾವಿಷ್ಣುವೇ ಮುರವೈರ್ಯೆಂ ಮುರಾಸನನ್ನು ಕೊಂದವನೇ ಪಾಹಿ ರಕ್ಷಿಸು ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರು ಭಜಗೋವಿಂದ ಸ್ತೋತ್ರದಲ್ಲಿ ಹಾಗೇ ನಾವು ಭಗವಂತನನ್ನು ಪ್ರಾರ್ಥಿಸಬೇಕು ಅಂತೇಳಿ ಹೇಳಿರ್ತಕ್ಕಂಥ ಈ ಮಾಯಾಚಕ್ರದ ಶಿವನ ಬಲಿಪೀಠ ಆ ಮಾಯಾಚಕ್ರದ ಸ್ವರೂಪ ಶಿವಸ ಮಾಯಾಚಕ್ರಂ ಹಿ ಬಲಿಪೀಠ್ಯತೆ ಬಲಿಪೀಠ ಸಮಭ್ಯ ಪ್ರಾದಕ್ಷಿಣ್ಯಕ್ರಮೇಣ ವೈ ಪದೇ ಪದಾಂತರಂಗ್ ಬಲಿಪೀಠ ಸವಿಶೇತ್ ಶಿವನ ಬಲಿಪೀಠ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನದಲ್ಲಿ ಇರ್ತದೆ ಶಿವಲಿಂಗದ್ದೊಂದು ಚಿತ್ರಣ ನೀವು ನೋಡಿರ್ಬೋದು ದೇವಸ್ಥಾನದ ಒಂದು ಭಾಗದಲ್ಲಿ ಕಲ್ಲುಗಳಿಗಿರ್ತದಲ್ಲ ಅಲ್ಲಲ್ಲಿ ದೇವಸ್ಥಾನದ ಅಂಗಣ ಒಣಾಂಗಣದಲ್ಲಿ ಕಲ್ಲುಗಳು ಆ ಬಲಿಪೀಠ ಅಂತ ಹೇಳುವಂಥ ಅದಕ್ಕೆ ಆ ಕಲ್ಲುಗಳಿಗೆ ಅದರಲ್ಲಿ ಶಿವನ ಬಲಿಪೀಠ ಅಂತ ಹೇಳಿದರೆ ಶಿವ ದೇವಾಲಯದಲ್ಲಿರ್ದಿಂಗ ಬಲಿಪೀಠ ಅಥವಾ ಈ ಎಲ್ಲ ದೇವಸ್ಥಾನದಲ್ಲಿ ಕೂಡ ಕೆಲವು ಶಿವಲಿಂಗದ ಒಂದು ಬಲಿಪೀಠ ಇರ್ತದೆ ಅದು ಶಿವನ ಬಲಿಪೀಠ ಅಂತ ಹೇಳ್ತಕ್ಕಂಥದ್ದು ಬಲಿ ದೇವ ಸುತ್ತು ದೇವಸ್ಥಾನದ ಸುತ್ತಲೂ ನಾವು ಸುತ್ತು ಬರುವಾಗ ಬಲಿ ಅಂದರೆ ಸುತ್ತು ಅಂತೇಳಿ ಒಂದು ಅರ್ಥ ಉಂಟು ಅಲ್ಲಿ ಇರ್ತಕ್ಕಂಥ ಪೀಠಗಳು ಅಲ್ಲಲ್ಲಿ ದೇವತಾ ಪೀಠಗಳು ಅದರಲ್ಲಿ ಒಂದು ಶಿವಲಿಂಗದ್ದು ಇರ್ತದೆ ಅದು ಶಿವನ ಬಲಿಪೀಠ ಹೀಗೆ ಈ ಶಿವನ ಬಲಿಪೀಠವು ಆ ಮಾಯಾಚಕ್ರದ ಸ್ವರೂಪ ಅದರ ಪ್ರತೀಕ ಅಂತೇಳಿ ಸೃಷ್ಟಿ ಹೇ ಜನನಮರಣದ ಚಕ್ರದ ಬಲಿಪೀಠಂ ಸಮಾರಭ್ಯ ಪ್ರಾದಕ್ಷಿಣ್ಯ ಪ್ರಾದಾ ಕ್ರಮೇಣ ವೈ ಆ ಬಲಿಪೀಠದಿಂದ ಆರಂಭಿಸಿ ಶಿವದೇವಾಲಯವನ್ನು ನೋಡಿಲ್ಲಿ ಹೇಳಿದ್ದಾರೆ ಒಂದು ಸುತ್ತು ಬಂದು ತಿರುಗಿ ಪದೇ ಪದಾಂತರಂ ಗತ್ವ ಬಲಿಪೀಠಂ ಸಮಾವೇಶಿತ್ ಒಂದು ಸುತ್ತು ಬಂದು ತಿರುಗಿ ಬಲಿಪೀಠದ ಬಳಿಗೆ ಬಂದು ಬಳಿಕ ನಮಸ್ಕಾರವನ್ನು ಮಾಡಬೇಕು ಇದಕ್ಕೆ ಪ್ರದಕ್ಷಿಣೆ ಅಂತ ಹೆಸರು ಬಲಿಪೀಠಕ್ಕೆ ಶಿವನ ಬಲಿಪೀಠಕ್ಕೆ ಪ್ರದಕ್ಷಿಣೆ ಬಲಿಪೀಠಂ ಸಮಾರಂಭ್ಯ ಪ್ರಾದಾಕ್ಷಿಣ್ ಪ್ರಾದಕ್ಷಿಣ್ಯಕ್ರಮೇಣಿ ಪದೇ ಪದಾಂತರಂಗ್ವ ಪದೇ ಪದಾಂತರಂಗತ್ವ ಅಂದರೆ ಕಾಲ್ನಿಂದ ನಡ್ಕೊಂಡು ಹೋಗಿ ಅಂಥೇಳಿ ಪದಾಂತರಂಗತ್ವ ಅನ್ಯತ್ ಪದ ಪದಾಂತರಂ ಇನ್ನೊಂದು ಹೆಜ್ಜೆ ಕಾಲ್ನಿಂದ ಕಾಲು ಹೆಜ್ಜೆ ಹೆಜ್ಜೆ ಇಡುತ್ತಾ ಮುಂದೆ ಹೋಗಿ ಬಲಿಪೀಠಂ ಸಮಾವೇಶ ಪುನಃ ಬಲಿಪೀಠದ ಬರಬೇಕು ಅದು ಒಂದು ಪ್ರದಕ್ಷಿಣೆ ಆಗ್ತದೆ ನಮಸ್ಕಾರ ತತ್ ಕುಕುರ್ಯಾತ್ ಪ್ರಕ್ಷಿಣ ಅಲ್ಲಿ ಬಲಿಪೀಠಕ್ಕೆ ನಮಸ್ಕಾರ ಮಾಡಬೇಕು ಇದು ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳ್ಬಿಡ್ತದೆ ಶಿವನಿಗೆ ಶಿವಬಲಿಪೀಠಕ್ಕೆ ಪ್ರದಕ್ಷಿಣೆ ನಿರ್ಗಮಾತ್ ಜನಂ ಪ್ರಾಪ್ತಂ ನಮಸ್ತ್ವಾತ್ಮಸಮರ್ಪಣಂ ಅಂದರೆ ನಿರ್ಗಮ ಅಂದರೆ ಹೊರಬರುವಂಥದ್ದು ಇಲ್ಲಿಂದ ಮಾತೃಗರ್ಭದಿಂದ ಹೊರಬರುವಂಥದ್ದೇ ಜನನ ಅಂತೇಳಿ ನಿರ್ಗಮಾತ್ ಜನಂ ಪ್ರಾಪ್ತಂ ನಮಸ್ತ್ವಾ ಆತ್ಮಸಮರ್ಪಣಂ ನಮಸ್ಕಾರ ಅಂತೇಳಿದ್ರೆ ಅದು ಆತ್ಮಸ್ವರೂಪವನ್ನು ಶಿವನಲ್ಲಿ ಅರ್ಪಿಸುವಂಥದ್ದು ಅಂದರೆ ಶಿವನೊಡನೆ ಐಕ್ಯವಾಗುವಂಥದ್ದು ಆಮೇಲೆ ಪುನರಭಿ ಜನನಮ ಇಲ್ಲ ಆತ್ಮಸಮರ್ಪಣೆಯಲ್ಲಿ ಮಾಡಿದರೆ ಬಲಿಪೀಠಕ್ಕೆ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಮಾಡಿದರೆ ಜನನಂ ಮರಣಂ ದ್ವಂದ್ವಂ ಶಿವ ಸಮರ್ಪಿತಂ ಹಾಗೆ ಮಾಡಿದಾಗ ಜನನ ಮತ್ತು ಮರಣಗಳ ಶಿವನ ಮಾಯೆಗೆ ಶಿವನ ಮಾಯೆಯಿಂದ ಅದು ನಿರ್ಮಿತವಾಗಿರತಕ್ಕಂಥದ್ದು ಅವನಿಗೆ ಅದು ಸಮರ್ಪಿತವಾಗ್ತದೆ ಶಿವನ ಮಾಯ ಶಿವಮಾಯೆಗೆ ಅದನ್ನು ಸಮರ್ಪಣೆ ಮಾಡಿದಾಗ ಆಗ್ತದೆ ಶಿವಮಾಯೆ ಅಂದರೆ ಶಕ್ತಿ ಗಿರಿಜೆ ಪಾರ್ವತಿ ಅಂತೇಳಿ ಹೇಳ್ತೇವೆ ಪ್ರಕೃತಿ ಶಿವಮಾಯಾರ ಪಿತದ್ವಂದವೋ ನ ಪುನಃ ಆತ್ಮಭಾಗ್ ಭವೇತ್ ಶಿವಮಾಯೆಗೆ ಅದನ್ನು ಸಮರ್ಪಣೆ ಮಾಡಿಬಿಟ್ರೆ ಜನ್ಮ ಮರಣವನ್ನು ಆಮೇಲೆ ಪುನಃ ತು ಆತ್ಮಭಾಗ್ ಭವೇತು ನ ಆಮೇಲೆ ಪುನಃ ಅವನು ಹುಟ್ಟುವುದಿಲ್ಲ ಆತ್ಮಸ್ವರೂಪವನ್ನು ಅವನು ಪುನಃ ಪಡೆಯುವಂಥದ್ದು ಕಷ್ಟ ಅಂದರೆ ಪರಮಾತ್ಮನೇ ಆಗ್ತಾನೆ ಅಲ್ಲಿ ಐಕ್ಯ ಆಗಿಬಿಡ್ತಾನೆ ಶಿವ ಐಕ್ಯ ಆತ್ಮ ಭಾಗ ತುಂಡಾಗಿ ಬರುವಂಥದ್ದು ಎನ್ನುವಂಥ ಅರ್ಥ ಅಥವಾ ಅದಕ್ಕೆ ಭಾಜನನಾಗುವುದಿಲ್ಲ ಅಂಥೇಳಿ ಯೋಗ್ಯನಾಗುವುದಿಲ್ಲ ಜೀವಾತ್ಮನಾಗಿ ಹುಟ್ಟಲಿಕ್ಕೆ ಯಾವ ದೇಹಂ ಕ್ರಿಯಾಧೀನ ಸಜೀವೋ ಬದ್ಧ ಉಚ್ಚತೆ ಎಲ್ಲಿವರೆಗೆ ದೇಹ ಇರ್ತದ ದೇಹ ಇರುವವರೆಗೂ ಕೂಡ ಅವನು ಬದ್ಧನು ಅಂಥೇಳಿ ಬಂಧಮೋಕ್ಷ ಸ್ವರೂಪ ಹೇಳ್ತಾ ಇದ್ದೇವೆ ದೇಹ ಇರುವ ಪರ್ಯಂತ ಕೂಡ ಕ್ರಿಯೆಗಳಿಗೆ ಅಧೀನನಾಗಿ ಅವನು ಇರ್ತಾನೆ ಯಾವ ದೇಹಂ ಕ್ರಿಯಾಧೀನ ಸಜೀವೋ ಬದ್ಧ ಉಚ್ಚತೆ ಕ್ರಿಯಾಧೀನವಾಗಿ ಎಲ್ಲಿವರೆಗಿರ್ತಾನೋ ಅವನಿಗೆ ಬ ಅವನಿಗೆ ಬದ್ಧ ಜೀವ ಅಂತೇಳಿ ಹೆಸರು ದೇಹತ್ರಯ ವಶೀಕಾರೆ ಮೋಕ್ಷ ಇತ್ಯುಚ್ಚತೆ ಬುಧೈ ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶರೀರಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು ಮುಕ್ತನು ಅಂತೇಳಿ ಅನಿಸ್ಕೊಳ್ತಾನೆ ಜ್ಞಾನಿಗಳು ಹೇಳ್ತಾರೆ ಜ್ಞಾನಿಗಳಿಂದ ಹೇಳಲ್ಪಡ್ತದೆ ಅದನ್ನೇ ಮೋಕ್ಷ ಅಂತೇಳಿ ದೇಹತ್ರಯ ವಶೀಕಾರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಸ್ಥೂಲ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿದ್ದಾಗೆ ಹೊರಗೆ ಕಾಣತಕ್ಕಂಥ ಅದು ಪಂಚಭೌತಿಕವಾದ ಶರೀರ ನಾವು ನೋಡುವಾಗ ಕಾಣತಕ್ಕಂಥ ದೇಹ ಸೂಕ್ಷ್ಮ ಅಂತ ಹೇಳಿದರೆ ಪಂಚೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳ ಶಕ್ತಿ ಏನಿದೆ ಅದು ಇಂದ್ರಿಯ ಕಣ್ಣು ನಮಗೆ ಹೊರಗೆ ನೋಡುವಾಗ ಕಾಣುತ್ತದೆ ಕಣ್ಣು ಕಿವಿಯಲ್ಲ ಆದರೆ ಅವುಗಳ ಶಕ್ತಿ ಏನಿದೆ ಆ ಶಕ್ತಿ ಅದು ಪಂಚೇಂದ್ರಿಯ ಶಕ್ತಿ ಪಂಚ ಶಕ್ತಿ ಹ್ಞೂ ಪಂಚ ಕರ್ಮೇಂದ್ರಿಯಗಳು ಪಂಚ ಪಂಚಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಹ್ಞೂ ಅಂತಃಕರಣ ಚತುಷ್ಟಯಗಳು ಮನಸ್ಸು ಚಿತ್ತ ಬುದ್ಧಿ ಅಹಂ ಇವಿಷ್ಟು ಸೇರಿ ಸೂಕ್ಷ್ಮ ಶರೀರ ಅಂತ ಅನ್ನಿಸ್ಕೊಡ್ತದೆ ಕಣಿ ಕಾಣಿಸದಿರ್ತಕ್ಕಂಥ ಶರೀರ ಅದು ಅದೇ ಈಗ ಜೀವಾತ್ಮನನ್ನು ಸೆಳೆದೊಯ್ಯುವಂಥದ್ದು ಮರಣಾನಂತರ ಆ ಸೂಕ್ಷ್ಮ ಶರೀರ ಜೀವಾತ್ಮನನ್ನು ಎಲ್ಲಿಗೆ ಪರಲೋಕಕ್ಕೆ ಕೊಂಡೊಯ್ಯುವಂಥದ್ದು ಅವನ ಪಾಪ ಪುಣ್ಯಾಧಿ ಕ್ರಮದ ಪ್ರಕಾರವಾಗಿ ಹೋಗಿ ಅಲ್ಲಿ ಅನುಭವಿಸಿ ಆ ಸೂಕ್ಷ್ಮ ಶರೀರ ಅನುಭವಿಸ್ತದೆ ಅದನ್ನು ಪಾಪ ಪುಣ್ಯಾಧಿ ಕರ್ಮಗಳನ್ನು ಆದರೆ ಆವಾಗ ಏನಾಗ್ತದೆ ಹೇಗೆ ಇಲ್ಲಿ ನಾವು ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ಏನು ಹೇಳ್ತೇವೆ ಈಗ ಒಬ್ಬನಿಗೆ ಕಾಲು ಆ್ಯಂಪಿಟೇಷನ್ ಆಗಿದ್ದರೆ ಕಟ್ಟಾಗಿದ್ದರೆ ಆವಾಗ ಆ ಕಾಲಿನ ತುಂಡಾದ ಭಾಗ ಏನಿದೆ ಅದರ ತುದಿ ಮುಟ್ಟಿದರೂ ಕೂಡ ಅವನಿಗೆ ಮನಸ್ಸಿಗೆ ಮೆದುಳಿಗೆ ಏನಾಗ್ತದೆ ಪಾದ ಮುಟ್ಟಿದ ಅನುಭವವೇ ಆಗ್ತದಂತೆ ಅದೇ ರೀತಿಯಲ್ಲಿ ಅಂದರೆ ಈಗ ಮೊಣಕಾಲಿನವರೆಗೆ ಕಟ್ಟಾಗಿದ್ದರೆ ಮೊಣಕಾಲಿನ ಭಾಗ ಉಳಿದಿರ್ತದೆ ಕಾಲಿನಲ್ಲಿ ಅಲ್ಲಿ ಮುಟ್ಟಿದರೂ ಕೂಡ ಪಾದವೇ ನೋವಾದಾಗೆ ಆಗ್ತದೆ ಅಥವಾ ಪಾದವೇ ಮುಟ್ಟಿದಾಗೆ ಅನುಭವ ಆಗ್ತದೆ ಅದು ಕೂಡ ಹಾಗೆ ಈ ಸೂ ಶರೀರ ಇಲ್ಲದಿದ್ದರೂ ಕೂಡ ಸೂಕ್ಷ್ಮ ಶರೀರ ಇದ್ದರೂ ಕೂಡ ಅಲ್ಲಿ ಕೂಡ ಅವರಿಗೆ ಯಾವ ಭಾಗ ಅಲ್ಲಿ ಯಾವ ಭಾಗಕ್ಕೆ ಯಾವ ಸಂವೇದನೆಗಳು ಉಂಟಾಗ್ತವೋ ಅದು ಈ ದ ಸ್ಥೂಲ ಅನುಭವವೇ ಅಲ್ಲಿ ಕೂಡ ಆಗ್ತದೆ ಅಂಥೇಳಿ ಅನುಭವ ಆಯಾ ಇಂದಿರಗಳ ಒಂದು ಅನುಭವ ಅಲ್ಲಿ ಕೂಡ ಉಂಟಾಗ್ತದೆ ಹಾಗಾಗಿ ಈ ಪುರಾಣಾದಿಗಳಲ್ಲಿ ಗರುಡ ಪುರಾಣ ಮುಂತಾದವುಗಳಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು ಮರಣಾನಂತರ ಯಾವುದು ಕುದಿಯುವ ಯಾವುದು ಪಾಪ ಮಾಡಿದರೆ ಕುದಿವ ಎಣ್ಣೆ ಕೊಪ್ಪರಿಗೆ ಹಾಕ್ತಾರೆ ಎಣ್ಣೆ ಕೊಪ್ಪರಿಗೆ ಸೂಕ್ಷ್ಮ ಶರೀರದಲ್ಲಿ ಎಲ್ಲಿಂಟು ಏನು ಉಂಟು ಅಂತೇಳಿ ಕೇಳಿದರೆ ಅಲ್ಲಿ ಇರತಕ್ಕಂಥ ದೇವತೆಗಳು ಕೂಡ ಸೂಕ್ಷ್ಮ ಶರೀರಗಳು ಅಂದರೆ ದೇವತಾ ಶರೀರಗಳು ಅಂತವರು ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗಾಗಿ ಅವರಿಗೆ ಅದು ಸಿಗ್ತದೆ ಸೂಕ್ಷ್ಮ ಶರೀರ ಅದನ್ನು ಎಣ್ಣೆ ಕೊಪ್ಪರಿಗೆ ಹಾಕಿದರೆ ಅಂದರೆ ಆ ಅನುಭವ ಆ ಇಂದ್ರಿಯಗಳಿಗೆ ಆಗ್ತದೆ ಹ್ಞೂ ಈ ದೇಹವನ್ನು ನೇರವಾಗಿ ಹಾಕಿದರೆ ಹೇಗೆ ಆಗ್ತದೋ ಆ ಅನುಭವ ಸೂಕ್ಷ್ಮ ಶರೀರಕ್ಕೆ ಆಗ್ತದೆ ಅಂದರೆ ಇಂದ್ರಿಯಗಳ ಶಕ್ತಿ ಎಲ್ಲ ಅಲ್ಲಿ ಉಂಟು ಈ ದೇಹಕ್ಕಿಲ್ಲ ಏನೂ ಇಲ್ಲ ಶಕ್ತಿ ಪ್ರಾಣ ಎಲ್ಲ ಹೋಗಿ ಆಗಿರ್ತದಲ್ಲ ಪಂಚಪ್ರಾಣಗಳು ಪಂಚೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಅಂತ ಕರ್ಮ ಚತುಷ್ಟಯಗಳು ಎಲ್ಲ ಸೂಕ್ಷ್ಮ ಶರೀರದಲ್ಲಿದೆ ಹಾಗಾಗಿ ಅದೇ ಅನುಭವ ಈ ಶರೀರವನ್ನು ಕುದಿಯುವ ಎಣ್ಣೆ ಕೊಪ್ಪರಿಗೆ ಹಾಕಿದರೆ ಯಾವ ಅನುಭವ ಆಗ್ತದೋ ಸ್ಥೂಲ ಶರೀರವನ್ನು ಅದೇ ಅನುಭವ ಅಲ್ಲಿ ಸೂಕ್ಷ್ಮ ಶರೀರಕ್ಕೂ ಕೂಡ ಆಗ್ತದೆ ಅದೇ ರೀತಿ ಮಾಡಿದರೆ ಅಂತೇಳಿ ಹಾಗೇ ಹೇಳತಕ್ಕಂಥದ್ದು ಯಾಕಂದರೆ ವೈಜ್ಞಾನಿಕ ವೈದ್ಯಕೀಯವಾಗಿ ನಾವು ಇಲ್ಲಿ ಭೌತಿಕವಾಗಿ ನೋಡ್ತಾ ಇದ್ದೇವೆ ಅದನ್ನು ಈಗ ಯಾವುದೋ ಒಂದು ಅಂಗ ಕಟ್ ಮಾಡಿದರೆ ಕತ್ತರಿಸಿದರೆ ಕೈಯೋ ಕಾಲು ಯಾವುದೊಂದು ತೊಂದರೆ ಬಂದು ಆಮೇಲೆ ಉಳಿದಿರ್ತಕ್ಕಂಥ ಭಾಗದಲ್ಲಿ ತುದಿಯನ್ನು ಮುಟ್ಟಿದರೆ ಕೂಡ ಅವರಿಗೆ ನಿಜವಾಗ ಮೊದಲೇ ಇದ್ದಂತಹ ಆ ಅಂಗದ ತುದಿಯೇ ಅನುಭವ ಆಗ್ತದೆ ಈಗ ಇಲ್ಲದಿದ್ದರೂ ಕೂಡ ಆ ಭಾಗ ಮನುಷ್ಯನ ಮೆದುಳಿಗೆ ಹಾಗಿರುವಾಗ ಅದೇ ಅನುಭವ ಸೂಕ್ಷ್ಮ ಶರೀರಕ್ಕೂ ಕೂಡ ಸ್ಥೂಲ ದೇಹವನ್ನೇ ಹಾಕಿದಾಗೆ ಆಗ್ತದೆ ಅದಕ್ಕೆ ಶಿಕ್ಷೆ ಕೊಟ್ಟಾಗೆ ಅಲ್ಲಿ ಸೂಕ್ಷ್ಮ ಶರೀರಕ್ಕೂ ಕೂಡ ಆಗ್ತದೆ ಅನುಭವ ಅಂಥೇಳಿ ನಾವು ತಿಳಿಯಬೌದು ಇಲ್ಲಿಗ ಹೇಳಿದ್ದು ಸ್ಥೂಲ ಸೂಕ್ಷ್ಮ ಇನ್ನೊಂದು ಕಾರಣ ಶರೀರ ಕಾರಣ ಶರೀರ ಅಂತೇಳಿ ಹೇಳಿದರೆ ಸಂಸ್ಕಾರಗಳು ಪೂರ್ವ ಸಂಸ್ಕಾರಗಳು ಅದರಲ್ಲಿ ಅಡಗಿರುತ್ತದೆ ಪುಣ್ಯಪಾಪಗಳು ಅದು ಈ ಪುನರ್ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪುಣ್ಯಪಾಪಾತ್ಮಕವಾದಂತಹ ಶರೀರ ಪೂರ್ವ ಕರ್ಮಫಲ ಸ್ವರೂಪವಾಗಿರ್ತಕ್ಕಂಥ ಪೂರ್ವ ಕರ್ಮಫಲಗಳ ಸ್ವರೂಪ ಅದು ಕಾರಣ ಶರೀರ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪುನರ್ಜನ್ಮಕ್ಕೆ ಹೀಗೆ ಈ ಮೂರು ಶರೀರಗಳನ್ನು ತನ್ನ ವಶದಲ್ಲಿ ಯಾವ ನಿಟ್ಟುಕೊಂಡಿರ್ತಾನೋ ಅವನು ಮುಕ್ತನೆಲ್ಲಿಸ್ತಾನೆ ಮುಕ್ತನು ಅಂಥೇಳಿ ವಿಜ್ಞಾನಿಗಳಿಂದ ಹೇಳಲ್ಪಡ್ತಾನೆ ಮೋಕ್ಷ್ಯತೆ ಬುಧೈ ದೇಹತ್ರಯ ವಶೀಕಾರ ಮಾಯಾಚಕ್ರ ಪ್ರಣೇತಾ ಹಿ ಶಿವಃ ಪರಮಕಾರಣ ಶಿವ ಮಾಯಾರ್ಪಿತವಂದ್ವಂ ಶಿವಸ್ತು ಪರಿಮಾರ್ಜತಿ ಅಂದರೆ ಮಾಯಾಚಕ್ರ ಪ್ರಣಯತ ಹಿ ಶಿವ ಶಿವನೇ ಈ ಮಾಯಾಚಕ್ರದ ಪ್ರಣಯತ ಅದಕ್ಕೆ ಕಾರಣನಾದವನು ನಿರ್ಮಿಸಿದವನು ಪರಮ ಕಾರಣ ಮೂಲ ಕಾರಣನಾದ ಅವನು ಜಗತ್ತಿಗೆ ಪರಮ ಕಾರಣನಾಗಿರ್ತಕ್ಕಂಥ ಶಿವನೇ ಜನ್ಮ ಮರಣರೂಪವಾಗಿರ್ತಕ್ಕಂಥ ಈ ಮಾಯಾಚಕ್ರವನ್ನು ನಿರ್ಮಾಣ ಮಾಡಿದ್ದಾನೆ ಶಿವಮಾಯಾರ್ಪಿತದ್ದೊಂದು ಶಿವಸ್ತು ಪರಿಮಾರ್ಜತೆ ಹಾಗಾಗಿ ಶಿವಮಾಯೆಯಿಂದ ಬಂದಿರತಕ್ಕಂತಹ ಜಾನಮರಣಗಳನ್ನು ಶಿವನೊಬ್ಬನು ಮಾತ್ರ ನಾಶ ಮಾಡಲಿಕ್ಕೆ ಸಮರ್ಥನಾಗ್ತಾನೆ ಪರಿಮಾರ್ಜನೆ ಮಾಡಲಿಕ್ಕೆ ಶಿವೇನ ಕಲ್ಪಿತಂ ದ್ವಂದ್ವಂ ತಸ್ನಿಂದ ಸಮರ್ಪಯಿತು ಶಿವನಿಂದ ಕಲ್ಪಿಸಲ್ಪಟ್ಟಿರತಕ್ಕಂಥ ಐಜನಮನಗಳನ್ನು ಅವನಲ್ಲಿಯೇ ಸಮರ್ಪಣೆ ಮಾಡಬೇಕು ಹಾಗಾಗಿ ಅವನಿಗೆ ಭವ ಅಂತೇಳಿ ಹೆಸರು ಬಂದದ್ದು ಶಿವನಿಗೆ ಭವ ಅಂದರೆ ಸಂಸಾರ ಶಿವನಿಂದಲೇ ಮಾಡಲ್ಪಟ್ಟಂಥದ್ದು ಇದು ಅಂಥೇಳಿ ಸಂಸಾರ ಹ್ಞೂ ಭವಸಾಗರ ಅಂತೇಳಿ ಹೇಳ್ತೇವೆ ಸಂಸಾರ ಸಾಗರ ಅಂತ ಹೇಳುತ್ತೇವೆ ಅದು ಶಿವನಿಗೆ ಭವ ಅಂತೇಳಿ ಹೆಸರು ಇರತಕ್ಕಂಥದ್ದು ಭೂಯತೆ ಅನೇನ ಇತಿ ಅವನಿಂದ ಉಂಟಾದದ್ದು ಅಂದರೆ ಭವ ಭವತಿ ಅನೇನ ಇವನಿಂದಲೇ ಆಗತಕ್ಕಂಥದ್ದು ಅಂಥೇಳಿ ಅವನು ಭವ ಎನಿಸಿಕೊಳ್ತಾನೆ ಹ್ಞೂ ಶಿವನೇ ಭವನು ಅಂತೇಳಿ ಈಗ ಶಿವಮಾಯೆಗೆ ನಾವು ಶರಣಾದರೆ ಅಂದರೆ ಶಿವನಿಗೆ ಶಿವನೊಬ್ಬನೇ ಅದನ್ನು ಹೋಗಲಾಡಿಸ್ತಕ್ಕಂಥವನು ಅಂಥೇಳಿ ಶಿವಮಾಯೆಯಿಂದ ಬಂದಿರತಕ್ಕಂಥ ಜನಮರಣಗಳನ್ನು ಹೋಗಲಾಡಿಸ್ಲಿಕ್ಕೆ ಅವನೇ ಸಮರ್ಥನು ಶಿವಸ್ಯ ಅತಿ ಪ್ರಿಯಂ ವಿದ್ಯಾತ್ ಪ್ರದಕ್ಷಿಣಂ ನಮೋ ಬುಧ ಪ್ರದಕ್ಷಿಣ ನಮಸ್ಕಾರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ನೆಲೆಯ ಜ್ಞಾನಿಗಳೇ ಪಂಡಿತರೇ ಬ್ರಾಹ್ಮಣರೇ ಅಂತೇಳಿ ಹೇಳ್ತಾರೆ ಯಾರು ಶೌನಕಾದಿ ಮುನಿಗಳಿಗೆ ಶುಕಮುನಿ ಸೂತ ಮುನಿಗಳು ರೋಮಹರ್ಷರು ಹೇಳ್ತಾ ಇದ್ದಾರೆ ಪ್ರದಕ್ಷಿಣ ನಮಸ್ಕಾರೈಹಿ ಶಿವಸ್ಯ ಪರಮಾತ್ಮನಃ ಷೋಡಶೈರು ಉಪಚಾರೈಶ್ಚಕ್ರತಾ ಪೂಜಾ ಫಲಪ್ರದ ಷೋಡಶೋಪಚಾರ ಹದಿನಾರು ಉಪಚಾರಗಳಿಂದ ಕೂಡಿ ಪ್ರದಕ್ಷಿಣ ನಮಸ್ಕಾರ ಪ್ರದ ಹಾಗಾಗಿ ಈ ಪ್ರದಕ್ಷಿಣ ನಮಸ್ಕಾರಗಳೊಡನೆ ಸೇರಿಕೊಂಡು ಇರತಕ್ಕಂತಹ ಹ್ಞೂ ಅಥವಾ ಷೋಡಶ ಉಪಚಾರಗಳಲ್ಲೇ ಒಂದು ಪ್ರದಕ್ಷಿಣ ನಮಸ್ಕಾರ ಅಂತಾ ಉಪಚಾರವನ್ನು ಪೂಜೆಯನ್ನು ಶಿವನಿಗೆ ಮಾಡಿದರೆ ನಿಶ್ಚಯವಾಗಿ ಕೂಡ ಆ ಫಲ ಅದಕ್ಕೆ ಸಿಗ್ತದೆ ಪ್ರದಕ್ಷಿಣ ವಿನಾಶ್ ಪ್ರದಕ್ಷಿಣಾ ವಿನಾಶಂಹಿ ಪಾತಕಂ ನಾಸ್ತಿಭೂತೆಯೇ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡದೇ ಇರತಕ್ಕಂತಹದ್ದು ಹ್ಞೂ ಯಾವುದಿದೆ ಅಂತಹ ಪಾಪ ಭೂಮಿಯಲ್ಲೇ ಇಲ್ಲ ಅಂತ ಹೇಳ್ತಾರೆ ಪ್ರದಕ್ಷಿಣ ಅವಿನಾಶ್ಯಂ ಪಾತಕಂ ನಾಸ್ತಿ ಭೂತಲಿ ತಸ್ಮಾತ್ ಪ್ರದಕ್ಷಿಣೆನವ ಸರ್ವಪಾಪ ವಿನಾಶೇತ್ ಪ್ರದಕ್ಷಿಣ ನಮಸ್ಕಾರದಿಂದ ಯಾವ ಪಾಪ ಪ್ರದಕ್ಷಿಣ ನಮಸ್ಕಾರ ಮಾಡದಿರುವುದರಿಂದ ಯಾವ ಪಾಪ ಉಂಟಾಗ್ತದೋ ಅದನ್ನು ನಾಶ ಮಾಡುವಂತಹ ಶಕ್ತಿ ಯಾವುದು ಇಲ್ಲ ಈ ಭೂಮಿಯಲ್ಲಿ ಹಾಗಾಗಿ ಪ್ರದಕ್ಷಿಣದಿಂದಲೇ ಸರ್ವ ಪಾಪಗಳನ್ನು ವಿನಾಶ ಮಾಡಿಕೊಡಬೇಕು ತಸ್ ಪ್ರದಕ್ಷಿಣೆನೈ ಸರ್ವರ್ವಪಾಪ ವಿನಾಶಯೇತ್ ಶಿವಪೂಜಾಪರೋ ಮೌನಿ ಸತ್ಯದಿಗುಣಸಂಯುತಃ ಕ್ರಿಯಾತಪೋ ಜಪ ಜ್ಞಾನ ಧ್ಯಾನೈಶ್ವೇಕೈಕಾಚರೇತ್ ಶಿವಪೂಜೆಯಲ್ಲಿ ನಿರತನ ಆಗಿರತಕ್ಕಂಥವನು ಮೌನಿಯಾಗಿರಬೇಕು ಅಂದರೆ ಮೌನ ಧಾರಣೆ ಮಾಡಿರಬೇಕು ಶಿವಪೂಜಾಪರ ಮೌನಿ ಮಾತ್ರ ಆಡಬಾರ್ದು ಸತ್ಯಾದಿಗುಣಸಂಯುತಃ ಸತ್ಯ ಅಸ್ತೇಯ ಮುಂತಾದಂತಹ ಗುಣಗಳುಳ್ಳವನು ಆಗಿರಬೇಕು ಸತ್ಯ ಅಹಿಂಸಾ ಅಸ್ತೇಯ ಶೌಚ ಇಂದ್ರಿಯ ನಿಗ್ರಹ ಲಕ್ಷಣಗಳು ಧರ್ಮದ ಲಕ್ಷಣಗಳು ಧರ್ಮದ ಲಕ್ಷಣಗಳೇನೇನಿದೆ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹ ಮುಂತಾದವುಗಳು ಪರಿಗ್ರಹ ಅಂದರೆ ಹೆಚ್ಚು ಸಂಗ್ರಹ ಮಾಡದಿರ್ತಕ್ಕಂಥದ್ದು ಎಲ್ಲ ಗುಣಗಳನ್ನು ಹೊಂದಿದ್ದು ಕ್ರಿಯಾ ತಪೋ ಜಪ ಜ್ಞಾನ ಧ್ಯಾನೇಶ್ ಏಕೈಕ ಆಚರಿ ಕ್ರಿಯೆ ತಪಸ್ಸು ಜಪ ಧ್ಯಾನ ಜ್ಞಾನ ಧ್ಯ ಧ್ಯಾನ ಇವುಗಳಲ್ಲಿ ಒಂದೊಂದನ್ನು ಬಿಡದೆ ಆಚರಿಸಬೇಕು ಅಂತೇಳಿ ಹೇಳ್ತಾರೆ ಐಶ್ವರ್ಯಂ ದಿವ್ಯ ದೇಹಶ್ಚ ಜ್ಞಾನಮಜ್ಞಾನ ಸಂಕ್ಷಯಂ ಶಿವನ ಕ್ರಿಯೆಗೆ ಐಶ್ವರ್ಯವು ಫಲ ಐಶ್ವರ್ಯಂ ದಿವ್ಯ ದೇಹಶ್ಚ ತಪಸ್ಸಿಗೆ ಏನು ಫಲ ದಿವ್ಯವಾದ ದೇಹವೇ ಫಲ ಶಿವನ ತಪಸ್ಸನ್ನು ಮಾಡಿದರೆ ಶಿವನ ಕ್ರಿಯೆ ಅಂತೇಳಿ ಹೇಳಿದ್ರೇನು ಪೂಜಾದಿ ಕ್ರಿಯೆಗಳು ಹ್ಞೂ ಉಪಾಸನೆ ಷೋಡಶೋಪಚಾರ ಪೂಜೆ ಹ್ಞೂ ಅದು ಕ್ರಿಯಾಯೋಗಿ ಅಂತೇಳಿ ನಾವು ಹೇಳಿದ್ದೇವೆ ಹ್ಞೂ ಅದನ್ನು ಮಾಡತಕ್ಕಂಗೆ ಕ್ರಿಯಾ ಯೋಗಿ ಅಂಥೇಳಿ ಶಿವಯೋಗಿಗಳಲ್ಲಿ ಮೂರು ವಿಧ ಅಂತೇಳಿ ಕ್ರಿಯಾಯೋಗಿ ಮತ್ತು ತಪೋಯೋಗಿ ಮತ್ತು ಜ್ಞಾನಯೋಗಿ ಅಂತೇಳಿ ಹೇಳಿದಾಗೆ ಇಲ್ಲಿ ಅಲ್ಲಿ ಕ್ರಿಯೆಯನ್ನು ಮಾಡ್ತಕ್ಕಂಥ ಶಿವಪೂಜಾದಿ ಕ್ರಿಯೆಗಳನ್ನು ಮಾಡೋಕ್ಕೂ ಕ್ರಿಯಾಯೋಗಿ ತಪೋಯೋಗಿ ಅಂದರೆ ಅದರೊಟ್ಟಿಗೆ ಶಿವಪೂಜೆಯೊಟ್ಟಿಗೆ ಶಿವನ ಧ್ಯಾನವನ್ನು ಮಾಡ್ತಕ್ಕಂಥವನು ಆಮೇಲೆ ಇನ್ನೊಂದು ಜಪಯೋಗಿ ಜ್ಞಾನಯೋಗಿಗೆ ಶಿವನ ಮಂತ್ರ ಜಪವನ್ನು ಮಾಡತಕ್ಕಂಥವನು ಬಾಕಿ ಉಳಿದವರು ಒಟ್ಟಿಗೆ ಹ್ಞೂ ಧ್ಯ ಜ್ಞಾನ ಯೋಗಿ ಅಂದರೆ ಶಿವದ ಜ್ಞಾನ ಉಂಟಾದವನು ಶಿವಜ್ಞಾನ ಶಿವನ ಸ್ವರೂಪವನ್ನು ತಿಳಿದವನು ಈಶೋಡೋ ಶೌಚಾರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಅವೆಲ್ಲವನ್ನು ಮಾಡಿಕೊಂಡು ಹಾಗೆ ಬೇರೆ ಬೇರೆ ಹೇಳ್ತಕ್ಕಂಥದ್ದು ಹಾಗೆ ಇಲ್ಲಿಗ ಶಿವನ ಕ್ರಿಯೆಗೆ ಅಂದರೆ ಅದು ಪೂಜಾದಿ ಷೋಡಶ ಕ್ರಿಯೆ ಷೋಡಶೋಪಚಾರಾದಿ ಪೂಜೆಯನ್ನು ಮಾಡಿದರೆ ಅದೇ ಐಶ್ವರ್ಯ ಉಂಟಾಗ್ತದೆ ಆಮೇಲೆ ತಪಸ್ಸಿಗೆ ಶಿವನ ಕುರಿತು ತಪಸ್ಸು ಅದು ದಿವ್ಯವಾದ ದೇಹವನ್ನು ದಿವ್ಯ ದೇಹವನ್ನು ಉಂಟು ಮಾಡ್ತದೆ ಜಪಕ್ಕೆ ಫಲ ಶಿವನ ಜಪ ಪಂಚಾಕ್ಷರ ಜಪ ಮಾಡಿದರೆ ಜ್ಞಾನ ಉಂಟಾಗ್ತದೆ ಜ್ಞಾನಕ್ಕೆ ಅಂದರೆ ಶಿವನ ಕುರಿತಾದ ಜ್ಞಾನ ಉಂಟಾದರೆ ಅಜ್ಞಾನ ನಾಶ ಆಗ್ತದೆ ಜ್ಞಾನ ಅಜ್ಞಾನ ಸಂಕ್ಷಯ ಶಿವ ಕ್ರಿಯಾ ದೀನ ಫಲ ಭು ಧ್ಯಾನ ಮಾಡಿದರೆ ನಾಕು ಶಿವನ ಸಾನ್ನಿಧ್ಯ ಉಂಟಾಗ್ತದೆ ಇವುಗಳು ಅದರ ಫಲಗಳು ಕ್ರಿಯಾದಿಗಳ ಫಲ ಕರಣೀನ ಫಲಂ ಯಾತಿ ತಮಸ ಪರಿಪರಿಹಾಪನಾ ಮೇಲೆ ಹೇಳಿದಂಥ ಐದು ಸಾಧನಗಳಿಂದ ಯಾವುದೆಲ್ಲ ಕ್ರಿಯೆ ತಪಸ್ಸು ಜಪ ಜ್ಞಾನ ಧ್ಯಾನ ಐದು ಸಾಧನಗಳು ಶಿವನ ಕ್ರಿಯೆ ತಪಸ್ಸು ಜಪ ಜ್ಞಾನ ಧ್ಯಾನ ಈ ಐದು ಸಾಧನಗಳಿಂದ ಅಜ್ಞಾನವನ್ನು ಕಳೆದುಕೊಂಡು ತಿರುಗಿ ಜನ್ಮವನ್ನು ಪಡೆಯದೆ ಕರಣೇನ ಫಲಂ ಯಾತಿ ತಮಸ ಪರಿಪಾಪನ ಪರಿಹಾಪನ ತಮಸ್ಸನ್ನು ಕಳ್ಕೊಂಡು ಅಜ್ಞಾನವನ್ನು ಕಳ್ಕೊಂಡು ಜನ್ಮನಃ ಪರಿಮಾರ್ಜಿತ್ವಾ ಜ್ಞಬುಧ್ಯಾ ಜನಿತಾನ ತತ್ವಜ್ಞಾನವುಳ್ಳವನಾಗಿ ಉತ್ತಮವಾದಂಥ ಮುಕ್ತಿಯನ್ನು ಉತ್ತಮವಾದ ಫಲವನ್ನು ಪಡೆಯುತ್ತಾನೆ ಯಥಾ ದೇಶಂ ಯಥಾ ಕಾಲಂ ಯಥಾ ದೇಹಂ ಯಥಾಧನ ಯಥಾಯೋಗ್ಯಂ ಪ್ರಕುರ್ವೇದ ಕ್ರಿಯಾ ದೀನಾ ಕ್ರಿಯಾಧೀನ್ ಶಿವಭಕ್ತಿಮಾಂ ಶಿವಭಕ್ತಿ ಉಳ್ಳವನಾಗಿ ಯಥಾದೇಶವಾಗಿ ಅಂದರೆ ಕಾಲ ದೇಶಗಳಿಗೆ ಅನುಗುಣವಾಗಿ ಯಥಾ ಕಾಲಂ ಯಥಾ ದೇಹಂ ಯಥಾ ಧನಂ ತನ್ನ ಶರೀರ ಮತ್ತು ಧನಗಳಿಗೆ ಅನುಗುಣವಾಗಿ ಅನತಿಕ್ರಮ್ಯ ಕಾಲ ದೇಶಗಳನ್ನು ಅತಿಕ್ರಮಿಸದೆ ದೇಹ ಧನ ಸಂಪತ್ತು ಇತ್ಯಾದಿಗಳನ್ನು ಅತಿಕ್ರಮಿಸದೆ ಯಥಾಶಕ್ತಿ ಅಂತೇಳಿದರೆ ಶಕ್ತಿಂ ಅನತಿಕ್ರಮ್ಯ ಹಾಗೆ ಇಲ್ಲಿ ಯಥಾ ಕಾಲಂ ಅಂದರೆ ಕಾಲಂ ಅನತಿಕ್ರಮ್ಯ ದೇಶಂ ಅನತಿಕ್ರಮ್ಯ ದೇಹಂ ಅನತಿಕ್ರಮ್ಯ ಧನಂ ಅನತಿಕ್ರಮ್ಯ ಅದನ್ನು ಅತಿಕ್ರಮಿಸದೆ ಮೀರದೆ ಯಥಾಶಕ್ತಿ ಎಷ್ಟಾಗ್ತದೆ ಅಷ್ಟು ಅದನ್ನು ಉಪಯೋಗಿಸಿಕೊಂಡು ಯಥಾ ಯೋಗ್ಯಂ ಯೋಗ್ಯತೆಯನ್ನು ಮೀರದೆ ಅವರವರ ಯೋಗ್ಯತೆ ಏನಿದೆ ಅದನ್ನು ಮೀರದೆ ಮ ಪ್ರಕುರ್ವೀತ ಮಾಡಬೇಕು ಕ್ರಿಯಾದೀನು ಶಿವಭಕ್ತಿ ಶಿವಭಕ್ತಿ ಉಳ್ಳವನಾಗಿ ಈ ಕ್ರಿಯೆ ತಪಸ್ಸು ಜಪ ಜ್ಞಾನ ಧ್ಯಾನ ಈ ಐದು ಇದನ್ನು ಶಿವನ ಸಾಧನ ರೂಪಗಳನ್ನು ಮಾಡಬೇಕು ಮುಕ್ತಿ ಸಾಧನಗಳನ್ನು ಯೋಗ್ಯತೆಯನ್ನು ಮೀರದಿ ಆಚರಿಸಬೇಕಾಗ್ತದೆ ನ್ಯಾಯ ಅರ್ಜಿತ ವಸೇತ್ ಪ್ರಾಜ್ಞ ಶಿವಸ್ಥಲೆ ಪಂಚಾಕ್ಷರಿಣ್ಣ ಚಪ್ತಂಚ ತೋಯಮನ್ನಂ ವಿದುರ್ಬುಧ ನ್ಯಾಯವಾಗಿ ಸಂಪಾದಿಸಿದಂತಹ ಧನದಿಂದ ನ್ಯಾಯ ಅರ್ಜಿತ ಅಂತಹ ಒಳ್ಳೆಯದ ಹಣ ಅರ್ಥ ಶೌಚ ಅಂತೇಳಿ ಹೇಳ್ತಾರೆ ಹಣದಲ್ಲಿ ಶೌಚ ಶುಚಿತ್ವ ಇರಬೇಕು ಅನ್ಯಾಯದಿಂದ ಸಂಪಾದನೆ ಮಾಡಿದರೆ ಅದು ಅಶುದ್ಧಿ ಆಗ್ತದೆ ಶುಚಿತ್ವ ಇಲ್ಲ ಅಲ್ಲಿ ಹಾಗೆಯೇ ಸರ್ವ ಶೌಚಗಳಲ್ಲಿ ಅರ್ಥಶೌಚಂ ಪರಂ ಸ್ಮೃತಂ ಅಂತ ಹೇಳಿದ್ದಾರೆ ಅರ್ಥಶೌಚ ಹಣದ ಸಂಪಾದನೆಯ ದ್ರವ್ಯ ಶೌಚ ಶುಚಿ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಅಗತ್ಯ ಅಂತೇಳಿ ಹೀಗೆ ನ್ಯಾಯವಾಗಿ ಸಂಪಾದನೆ ಮಾಡಿದಂಥ ಧನದಿಂದ ಶಿವಕ್ಷೇತ್ರದಲ್ಲಿ ವಾಸ ಮಾಡಬೇಕು ಆ ಹಣವನ್ನು ಉಪಯೋಗಿಸಿಕೊಂಡು ನ್ಯಾಯಾರ್ಜಿತ ಸುವಿತ್ತೇನ ವಸೆಯತ್ ಪ್ರಾಜ್ಞ ಪಂಚಾಕ್ಷರೇಣ ಜಪ್ತಂಚ ತೋಯಂ ಅನ್ನಂ ವಿ ದುರ್ಬುಧ ಜೀವಹಿಂಸಾದಿರಹಿತ ಅತಿಕ್ಲೇಶ ವಿವರ್ಜಿತ ಅಂದರೆ ಜೀವಹಿಂಸೆ ಆಗತಿರ್ತಕ್ಕಂತಹ ಮತ್ತು ಹೆಚ್ಚು ಕ್ಲೇಶ ಸಾಧ್ಯವಲ್ಲದಂತಹ ಹೆಚ್ಚು ದುಃಖವನ್ನುಂಟು ಮಾಡದ ಅಂದರೆ ಆಗಬಾರದು ಶರೀರಕ್ಕೆ ಹೊಡೆದು ಬಡದು ಅಥವಾ ಶೋಷಣೆ ಮಾಡಿ ಆತ್ಮ ಶೋಷಣೆ ಮಾಡ್ತಕ್ಕಂಥದ್ದಲ್ಲ ಆದರೆ ವ್ರತನಿಷ್ಠನಾಗಿ ಇರಬೇಕು ಅಂಥೇಳಿ ಅತಿಯಾಗಿ ಶೋಷಣೆ ಮಾಡುವಷ್ಟಲ್ಲ ಉಪವಾಸ ಅಲ್ಲ ಸ್ವಲ್ಪ ಫಲಾಹಾರ ಅದರ ಮಾಡಿಕೊಂಡಾದರೂ ಎಷ್ಟಾಗ್ತದೆ ಅಷ್ಟು ಆಹಾರವನ್ನು ಪಂಚಾಕ್ಷ ಪಂಚಾಕ್ಷರ ಮಂತ್ರವನ್ನು ಜಪಿಸಿ ಸೇವಿಸಿದರೆ ಸುಖವಾಗ್ತದೆ ಶರೀರಕ್ಕೆ ದೇ ಜೀವಕ್ಕೆ ಹಿಂಸೆ ಆಗದ ರೀತಿಯಲ್ಲಿ ಹೆಚ್ಚು ಕ್ಲೇಶ ಉಂಟು ಮಾಡದ ರೀತಿಯಲ್ಲಿ ಆಹಾರವನ್ನು ಪಂಚಾಕ್ಷರ ಮಂತ್ರದಿಂದ ಜಪಿಸಿ ಸೇವಿಸಿದರೆ ಸುಖವಾಗ್ತದೆ ಅದುವೇ ಅನ್ನ ಆಹಾರ ಅಂತೇಳಿ ಹೇಳಿ ಹೇಳಿದ್ದಾರೆ ಅಂತೇಳಿ ತೋಯಂ ಅನ್ನಂ ನೀರಾಗಲಿ ಅನ್ನವಾಗಲಿ ಅನ್ನ ನೀರು ಅಥವಾ ದರಿದ್ರಂಗೆ ಭಿಕ್ಷಾ ಅನ್ನ ಕೊಟ್ಟರೆ ಬಡವನಿಗೆ ಅದು ಕೂಡ ಜ್ಞಾನವನ್ನು ಉಂಟು ಮಾಡುತ್ತದೆ ಅಥವಾ ಆಹು ದರಿದ್ರ ಭಿಕ್ಷಾನ್ನಂ ಜ್ಞಾನದಂ ಭವೇತ್ ಅಥವಾ ಆಹುರ್ ದರಿದ್ರ ಭಿಕ್ಷಾನ್ನಂ ಜ್ಞಾನದಂ ಭವೇತ್ ದರಿದ್ರನು ಭಿಕ್ಷಾನ್ನವನ್ನು ತಂದು ಜೀವಿಸಬಹುದು ಸೇವಿಸಬಹುದು ಅಥವಾ ಇರತಕ್ಕಂಥವನ್ನು ಉಳ್ಳವನ್ನು ದರಿದ್ರನಿಗೆ ಭಿಕ್ಷಾನ್ನವನ್ನು ಕೊಡ ಕೊಟ್ಟರು ತಾನು ಉಳ್ ಯಜ್ಞಶಿಷ್ಟಾಶೀನ ಯಜ್ಞದಲ್ಲಿ ಉಳಿದದ್ದು ಯಜ್ಞ ಅಂದರೆ ಏನು ಅದು ಒಂದು ಯಜ್ಞವೇ ದಾನ ಕೂಡ ಅದು ಉಳಿದದ್ದನ್ನು ನಾವು ಸ್ವೀಕರಿಸಬೇಕು ಅದಕ್ಕೆ ಹೇಳ್ತಕ್ಕಂಥದ್ದು ಈಗ ಪ್ರಾಣಿಗಳು ಪಶು ಪಕ್ಷಿಗಳಿಂದ ನಾವು ಬೆಳೆದ ಕೃಷಿಗೆ ಆಹಾರ ಪದಾರ್ಥಗಳಿಗೆ ತರಕಾರಿ ಇದಕ್ಕೆಲ್ಲ ತೊಂದರೆಗಳು ಬರ್ಬೋದು ಆವಾಗ ಅದು ತೇನ ತ್ಯಕ್ತೇನ ಭುಂಜಿಯುತಾಹ ಎನ್ನತಕ್ಕಂಥ ಈಶೋ ಈಶಾವಾಸ್ಯ ಉಪನಿಷತ್ತು ಅಥವಾ ತಲವಕಾರ ಉಪನಿಷತ್ತು ಅಂತೇಳಿ ಹೇಳ್ತಾರೆ ಇದು ಸಮಿತಿಯಲ್ಲಿ ಬರ್ತಕ್ಕಂಥ ವಾಜಶಿನೇಹಿ ಸಮಿತಿಯಲ್ಲಿ ಬರ್ತಕ್ಕಂಥ ಉಪನಿಷತ್ತು ಕೃಷ್ಣ ಶುಕ್ಲಯಜುರ್ವೇದ ಅದರಲ್ಲಿ ಈಶಾವಾಂ ಯತ್ಕಿಂಚಗತ್ಯಂಜಗತ್ನ ತ್ಯಕ್ನ ಭುಂಜೀಥ ಮಾ ಘೃದ ಕಸ್ಯ ಸ್ವಿಧನ ಅಂತ ಹೇಳ್ತಾರೆ ಯಾವೊಬ್ಬನ ಹಣಕ್ಕೂ ಸಂಪತ್ತಿಗೂ ಮಾ ಘದ ಅತಿ ಆಸೆ ಪಡಬೇಡ ದುರಾಸೆ ಪಡಬೇಡ ಯಾಕೆ ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಂದ ಆವರಿಸಲ್ಪಟ್ಟಿದೆ ಜಗದೀಶನಿಂದ ಆವರಿಸಲ್ಪಟ್ಟಿದೆ ಈಶಾ ಆವಾಂ ಜಗತ್ತಿನಲ್ಲಿ ಎಲ್ಲೆಲ್ಲೂ ಅವನು ನೆಲೆಸಿದ್ದಾನೆ ಆವಾಸ ಮಾಡಿಕೊಂಡಿದ್ದಾನೆ ಯತ್ಕಿಂಚ ಜಗತ್ಯಾನ್ ಜಗತಿ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲವನ್ನೂ ಅವನು ಆವರಿಸಿದ್ದಾನೆ ತೇನ ತ್ಯಕ್ತೇನ ಹಾಗಾಗಿ ಅವನು ಕೊಟ್ಟದ್ದು ಮಾತ್ರ ನಮಗೆ ಅಂದರೆ ಅವನು ಎಲ್ಲ ಪ್ರಾಣಿ ಪಕ್ಷಿಗಳ ಸ್ವರೂಪದೊಳಗೂ ಕೂಡ ಇದ್ದಾನೆ ನಮ್ಮೊಳಗೂ ಇದ್ದಾನೆ ಹಾಗಾಗಿ ಅವನು ಯಾವ್ಯಾವ ರೂಪದಲ್ಲಿ ಸ್ವೀಕರಿಸ್ತಾನೆ ಅದೆಲ್ಲ ಅವನಿಗೆ ಸಮರ್ಪಣೆ ಆಗ್ತದೆ ಉಳಿದಿರುವಂಥದ್ದನ್ನು ನಾವು ಉಪಯೋಗ ಮಾಡಬೇಕು ಪಶು ಪಕ್ಷಿಗಳಿಗೆ ಬೆಳೀಲಿಕ್ಕೆ ಆಗೋದಿಲ್ಲ ಆಹಾರ ಧಾನ್ಯಗಳನ್ನು ಹಾಗಾಗಿ ಅವುಗಳು ಸ್ವೀಕರಿಸ್ತೇವೆ ಅದು ಭಗವಂತನಿಗೆ ಸಮರ್ಪಣೆ ಆಗ್ತದೆ ಉಳಿದಿರುವಂಥದ್ದನ್ನು ನಾವು ಸ್ವೀಕಾರ ಮಾಡಿದರೆ ಅದು ನಮಗೆ ಅದಕ್ಕೆ ವಿಷವನ್ನು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೆಚ್ಚು ನಾವು ಪ್ರಯೋಗ ಮಾಡಬಾರ್ದು ಸ ಯಾವುದು ವಾಣಿಜ್ಯ ದೃಷ್ಟಿಯಿಂದ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥ ತೇನ ತಕ್ತೇನ ಭುಂಜಿತಾಹ ಅಲ್ಲಿ ಉಳಿದದ್ದು ಯಾವುದು ಆ ಭಗವಂತರಿಂದ ಉಳಿಸಿ ನಮಗೆ ಕೊಡಲ್ಪಟ್ಟದ್ದು ಯಾವುದಿದೆ ಅದನ್ನು ನಾವು ಉಣ್ಬೇಕು ಭೋಜನ ಮಾಡಬೇಕದ್ರಿಂದ ಅಂದರೆ ಶಿವಭಕ್ತಸ ಭಿಕ್ಷಾನ್ನಂ ಶಿವಭಕ್ತಿ ವಿವರ್ಧನ ಶಂಭುಸತ್ರಮಿತಿ ಪ್ರಾಹು ಭಿಕ್ಷಾನ್ನಂ ಶಿವಯೋಗಿನಃ ಶಿವಭಕ್ತಿಯಿಂದ ತಂದಂತಹ ಭಿಕ್ಷಾನ್ನವು ಶಿವಭಕ್ತಿಯನ್ನು ಹೆಚ್ಚಿಸ್ತದೆ ಶಿವಭಕ್ತನು ಕೊಟ್ಟಂತಹ ಭಿಕ್ಷಾನ್ನವು ಶಿವಭಕ್ತಿಯನ್ನು ಹೆಚ್ಚಿಸ್ತದೆ ಹಾಗಾಗಿ ಅನ್ನದಲ್ಲಿ ಯಾವುದು ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತೇಳಿ ಆಹಾರ ಶುದ್ಧಿ ಅಂತೇಳಿ ಅದಕ್ಕೆ ಬಂದದ್ದು ಆಹಾರ ತಯಾರಿಸುವವರ ಮನಸ್ಥಿತಿ ಯಾವ ರೀತಿ ಇರ್ತದೆ ಆ ಪರಮಾತ್ಮನ ಭಕ್ತಿಪೂರ್ ಪೂರ್ಣ ಪೂರ್ವಕವಾಗಿ ತಯಾರು ಮಾಡಿದಂಥ ಆಹಾರವನ್ನು ತಿಂದರೆ ಉಂಡರೆ ಆ ತಿಂದವನಲ್ಲಿ ಕೂಡ ಸತ್ವಶುದ್ಧಿ ಆಗ್ತದೆ ಅವನ ಮನಸ್ಸು ಕೂಡ ಆ ರೀತಿಯಾಗಿ ಪರಿವರ್ತನೆ ಆಗ್ತದೆ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ ಸತ್ವಶುದ್ಧವು ಧ್ರುವ ಸ್ಮೃತಿ ಆ ರೀತಿ ಸತ್ವಶುದ್ಧಿ ಆದರೆ ಅವನಿಗೆ ಭಗವಂತನ ಸ್ಮೃತಿ ನೆನಪು ಶಾಶ್ವತವಾಗ್ತದೆ ಹಾಗಾಗಿ ಶಿವಭಕ್ತನು ಕೊಟ್ಟಂತಹ ಭಿಕ್ಷೆ ಏನಿದೆ ಅದನ್ನು ತಿಂದವನಿಗೂ ಶಿವಭಕ್ತಿ ಹೆಚ್ಚಾಗ್ತದೆ ಶಿವಭಕ್ತಸ ಭಿಕ್ಷಾನ್ನಂ ಹಾಗಾಗಿ ಅಡುಗೆ ಮಾಡುವಾಗಲಿ ಉಣ್ಣುವಾಗಲಿ ಊಟ ಮಾಡುವಾಗಲಿ ನಾವು ಮನಸ್ಸಿನಲ್ಲಿ ಗೊಂದಲ ಸಮಸ್ಯೆಗಳು ಟೆನ್ಷನ್ ಒತ್ತಡ ಇತ್ಯಾದಿಗಳನ್ನು ಇಟ್ಟುಕೊಂಡು ಮಾಡಬಾರ್ದು ಭಗವತ್ ಪರವಾದಂಥ ಮನಸ್ಸಿದ್ದರೆ ನಮಗೆ ಅದು ಸರಿಯಾಗಿ ಶರೀರಕ್ಕೆ ತಗೊಳ್ಳುತ್ತದೆ ಹಾಗೂ ದೈವಭಕ್ತಿಯನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತದೆ ಶಿವಭಕ್ತಿ ವಿವರ್ಧನ ಶಂಭುಸತ್ರಮಿತಿ ಪ್ರಾಹು ಭಿಕ್ಷಾನ್ನಂ ಶಿವಯೋಗಿನ ಭಿಕ್ಷಾನ್ನವು ಶಂಭುವಿನ ಸತ್ರ ಛತ್ರ ಅಂತೇಳಿ ಶಿವಯೋಗಿಗಳು ಹೇಳ್ತಾರೆ ಆ ಶಿವನೇ ಕೊಟ್ಟಂಥದ್ದು ಅಂತೇಳಿ ಆ ಭಿಕ್ಷಾನ್ನ ಶಂಭುವಿನ ಛತ್ರ ಶಿವನ ಅನ್ನ ಛತ್ರ ಏನ ಕೇನಾಪ್ಯುಪ ಸತ್ರ ಅಂದರೆ ಯಾಗ ಛತ್ರ ಕನ್ನಡಕ್ಕೆ ಕನ್ನಡಕ್ಕುವಂಥದ್ದು ನೋಡಿ ಅದು ಆ ಅನ್ನ ದಾನ ಅಂತಕ್ಕಂಥದ್ದು ಒಂದು ಯಾಗ ಅದು ಯಜ್ಞ ಅಂತೇಳಿ ದಾನ ಏನಕೇನಾಪ್ಯುಪಾಯೇನ ಯತ್ರ ಪುತ್ರಾಪಿ ಭೂತಲೇ ಶುದ್ಧ ಅನ್ನ ಬುಕ್ ಸದಾ ಮೌನಿ ರಹಸ್ಯಂನ ಪ್ರಕಾಶಯೇತ್ ನೋಡಿ ಯಾವುದಾದರೂ ಶುದ್ಧವಾದ ಪ್ರದೇಶದಲ್ಲಿ ಕುಳಿತು ಏನಕೇನಾಪ್ಯುಪಾಯನ ಯಾವುದು ಯಾರಿಗೂ ಕಾಣಿಸದಂತೆ ಮೌನವಾಗಿ ಶುದ್ಧವಾದ ಅನ್ನವನ್ನು ಸೇವಿಸಬೇಕು ನೋಡಿ ಯಾರಿಗೂ ಕಾಣಿಸದ ಹಾಗೆ ಊಟ ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಇನ್ನೊಂದು ಅಂದರೆ ಬಾಹ್ಯವಾಗಿ ಸಾರ್ವಜನಿಕವಾಗಿ ಊಟ ಮಾಡೋದಲ್ಲ ಅಂದರೆ ಅದು ಬೇರೆ ಅನ್ನ ಸಂತರ್ಪಣೆ ಆದರೆ ವೈಯಕ್ತಿಕವಾಗಿ ಮಾಡುವಾಗ ನಾವು ಏಕಾಂತದಲ್ಲಿ ಊಟ ಮಾಡಬೇಕು ಅಂತೇಳಿ ಅಂದರೆ ಈಗ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಏಕಾಂತದಲ್ಲಿ ಇರ್ತದೆ ಅದು ಗೃಹಸ್ಥರಿಗೆ ಅವರ ಕುಟುಂಬ ಅದೇ ಏಕಾಂತ ಲೋಕಾಂತ ಅಂದರೆ ಸಾರ್ವಜನಿಕ ಶುದ್ಧವಾದ ಅನ್ನವನ್ನು ಸೇವಿಸಬೇಕು ಬಹಿರಂಗವಾಗಿ ಸೇವಿಸಬಾರ್ದು ಅಂತೇಳಿ ಹೇಳ್ತಾರೆ ಪ್ರಕಾಶಯೇತ್ ಭಕ್ತಾಂ ಶಿವಮಾಹಾತ್ಮ ಶಿವಮಾಹಾತ್ಮ್ಯಮೇ ವಚ ರಹಸ್ಯ ಶಿವಮಂತ್ರ ಶಿವೋ ಜಾನಾತಿ ನ ಅಪರಹ ಶಿವಭಕ್ತರಿಗೆ ಶಿವಮಹಾತ್ಮ್ಯವನ್ನು ಹೇಳಬೇಕು ಪ್ರಕಾಶಯೇತ್ ಹೇಳಬೇಕು ಪ್ರಕಾಶಗೊಳಿಸಬೇಕು ಪ್ರಕಟಗೊಳಿಸಬೇಕು ಶಿವನ ಭಕ್ತರಿಗೆ ಶಿವಮಾಹಾತ್ಮ್ಯನ ರಹಸ್ಯ ಶಿವಮಂತ್ರ ಶಿವೋ ಜಾನಾತಿ ನ ಅಪರಹ ಶಿವಮಂತ್ರದ ರಹಸ್ಯವನ್ನು ಶಿವನೇ ಬಲ್ಲ ಅವನಿಗೆ ಗೊತ್ತು ಇನ್ಯಾವನಿಗೂ ಅದು ಗೊತ್ತಿಲ್ಲ ಪೂರ್ಣವಾಗಿ ಶಿವಭಕ್ತೋ ವಸೇ ನಿತ್ಯಂ ಶಿವಲಿಂಗಂ ಶಿವಲಿಂಗ್ ಸಮಾಶ್ರಿತ ಸ್ಥಾನುಲಿಂಗಾಶ್ರಯೇಣೈವ ಸ್ಥಾನುರ್ಭವತಿ ಭೂಸುರ ಶಿವಭಕ್ತನು ನಿತ್ಯವೂ ಶಿವಲಿಂಗವನ್ನು ಆಶ್ರಯಿಸಿ ಇರಬೇಕು ಇಲ್ಲ ಈ ಬ್ರಾಹ್ಮಣೋತ್ತಮರೇ ಭೂಸುರರು ಭೂಮಿಯಲ್ಲಿ ದೇವತಾ ಸ್ವರೂಪಿಗಳು ಭೂಮಿಯಲ್ಲಿರ್ತಕ್ಕಂಥ ಬ್ರಾಹ್ಮಣೋತ್ತಮರು ಅವರನ್ನು ಅಂದರೆ ಹೇಳ್ತಾರೆ ಶವನಕಾದಿಮುನಿಗಳಿಗೆ ಯಾರು ಸೂತ ಪೌರಾಣಿಕರು ಹೇಳ್ತಾರೆ ಸ್ಥಾಣುಲಿಂಗಾಶ್ರಯೇಣೈವ ಸ್ಥಾಣುರ್ಭವತಿ ಆ ರೀತಿ ಆ ಶಿವಲಿಂಗವನ್ನು ಸ್ಥಾನ ಅಂದರೆ ಶಿವ ಅವನಲ್ಲಿ ಶಿವಲಿಂಗವನ್ನು ಆಶ್ರಯಿಸಿರ್ತಕ್ಕಂಥವರು ಶಿವ ಸ್ವರೂಪವನ್ನೇ ಪಡೀತಾರೆ ಸ್ಥಾನ ಶಿವನೇ ಆಗ್ತಾರೆ ಚರವಾದ ಲಿಂಗವನ್ನು ಅರ್ಚಿಸಿದರೆ ಕ್ರಮವಾಗಿ ಮುಕ್ತಿಯು ಲಭಿಸ್ತದೆ ಸ್ಥಿರಲಿಂಗವನ್ನು ಅರ್ಚಿಸಿದರೆ ಆ ಶಿವನನ್ನೇ ಪಡೀತಾರೆ ಚರಲಿಂಗವನ್ನು ಅರ್ಚಿಸಿದ್ರೂ ಕೂಡ ಕ್ರಮ ಮುಕ್ತಿ ಉಂಟಾಗ್ತದೆ ಅಂತೇಳಿ ಪೂಜೆಯ ಚರಲಿಂಗಸ ಕ್ರಮಾಂತ್ ಮುಕ್ತೋ ಭವೇ ಧ್ರುವಂ ಚರಲಿಂಗ ಅಂದರೆ ಯಾವುದು ಈಗಾಗಲೇ ಹೇಳಿದಂಥದ್ದು ಸಂಚಾರ ಮಾಡ್ತಕ್ಕಂಥದ್ದೆಲ್ಲ ಚರಲಿಂಗ ಪಶು ಪ್ರಾಣಿಗಳ ಸೇವೆ ಪಶು ಪಕ್ಷಿಗಳು ಮನುಷ್ಯರು ಎಲ್ಲ ಓಡಾಡ್ತಾ ಇರ್ತಕ್ಕಂಥವರು ಅವರನ್ನು ಸೇವೆ ಮಾಡಿದರೆ ನೋಡಿ ಅದನ್ನೇ ಹೇಳಿದ್ದು ಹಾಂ ಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ದ ಅದನ್ನು ಕ್ರಮವಾಗಿ ಮುಕ್ತಿಯನ್ನು ಹೊಂದುತ್ತಾರೆ ಅವರು ಅಂದರೆ ಅನುಕ್ರಮವಾಗಿ ಒಮ್ಮೆಲೆಲ್ಲ ಶಿವಲಿಂಗವನ್ನೇ ಪೂಜೆ ಅರ್ಚನೆ ಮಾಡಿದರೆ ಏನಾಗ್ತದೆ ಭಗವಂತನ ಮುಕ್ತಿಯನ್ನೇ ಹೊಂದುತ್ತಾರೆ ನೇರವಾಗಿ ಇದರಲ್ಲಿ ಕೂಡ ಕ್ರಮ ಮುಕ್ತಿ ಉಂಟಾಗ್ತದೆ ಚರಲಿಂಗವನ್ನು ಮಾಡಿದರೆ ಅರ್ಚನೆ ಪೂಜೆಯ ಚರಲಿಂಗ ಕ್ರಮತ್ ಮುಕ್ತೋ ಭವೆ ಧ್ರೂವ ಖಂಡಿತವಾಗಿಯೋ ಸರ್ವಕ್ತಿ ಸಮಸ್ಯ ಸಾಧ್ಯ ಸಾಧನ ಉತ್ತಮ ಎಲೆ ಪ್ರೋಕ್ತಮರೆ ವ್ಯಾಸನ ಯತ್ಪುರ ಪ್ರೋಕ್ತ ಯತ್ ಶ್ರೀ ಯತ್ ಶ್ರಮ ಮಯ ಪುರ ಹಿಂದೆ ವ್ಯಾಸುನಿಗಳು ನನಗೆ ಯಾವುದನ್ನೆಲ್ಲ ಹೇಳಿದರೋ ಅದೆಲ್ಲವನ್ನು ಅಂದರೆ ಸಾಧ್ಯ ಮತ್ತು ಸಾಧನ ಸಾಧ್ಯ ಅಂದರೆ ಏನು ಸಾಧಿಸಲ್ಪಡಬಹುದು ಅಂತ ಮಾಡಿದರೆ ಇಂಥದ್ದನ್ನು ಮಾಡಿದರೆ ಇದನ್ನು ಸಾಧಿಸಬಹುದು ಅದು ಸಾಧ್ಯ ಸಾಧನ ಅಂದರೆ ಸಾಧಿಸಲಿಕ್ಕಿರತಕ್ಕಂಥ ಮಾರ್ಗ ಅದನ್ನ ಆ ಫಲವನ್ನು ಗುರಿಯನ್ನು ಒಂದು ಫಲ ಇನ್ನೊಂದು ಅದರ ದಾರಿ ಫಲಪ್ರಾಪ್ತಿಯ ದಾರಿ ಈ ಸಾಧ್ಯ ಸಾಧನಗಳನ್ನು ಸಂಕ್ಷೇಪವಾಗಿ ನಿಮಗೆ ಹೇಳಿದ್ದೇನೆ ವ್ಯಾಸರು ನನಗೆ ಉಪದೇಶ ಮಾಡಿದ್ದನ್ನೇ ನಿಮಗೆ ಹೇಳಿದ್ದೇನೆ ಸಂಕ್ಷೇಪವಾಗಿ ಸರ್ವಂ ಉಕ್ತಂ ಸರ್ವಂ ಉಕ್ತಿಂ ಸಮಾಸೇನ ಸಾಧ್ಯ ಸಾಧನ ಉತ್ತಮಂ ವ್ಯಾಸೇನ ಯತ್ ಪುರಾ ಯತ್ ಶೃತ ಹಿ ಮಯಾಪುರ ನಾನು ಹಿಂದೆ ವ್ಯಾಸರಿಂದ ಹೇಳಲ್ಪಟ್ಟದನ್ನು ಏನು ಕೇಳಿದ್ನೋ ಅದನ್ನೇ ಸಂಕ್ಷಿಪ್ತವಾಗಿ ನಿಮಗೆಲ್ಲವನ್ನು ಹೇಳಿದ್ದೇನೆ ಸಾಧ್ಯ ಸಾಧನ ರೂಪವಾದದ್ದನ್ನು ಯಾವ ಸಾಧನೆಯನ್ನು ಮಾಡಿದರೆ ಯಾವ ಸಾಧ್ಯವೂ ಉಂಟಾಗ್ತದೆ ಅಂತೇಳಿ ಯಾವ ಫಲವುಂಟಾಗ್ತದೆ ಅಂಥೇಳಿ ಭದ್ರಮಸ್ತು ಹಿ ವೋಸ್ಮಕ ಶಿವಭಕ್ತಿರ್ ದೃಢಾಸ್ತು ಸಾ ಪಂಡಿತೋತ್ತಮರೇ ವಿಭದರೇ ಜ್ಞಾನಿಗಳೇ ನಿಮಗೆ ಭದ್ರಮಸ್ತು ಮಂಗಳವಾಗಲಿ ಹ್ಞೂ ಅಸ್ಮಾಕಂ ಶಿವಭಕ್ತಿ ದೃಢ ಆಸ್ತು ಸಾ ನಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅವನು ಶಿವಭಕ್ತಿ ನಮ್ಮಲ್ಲಿ ಜಾಗೃತವಾಗಿರಲಿ ದೃಢವಾಗಿರಲಿ ಅಂಥೇಳಿ ಹೇಳ್ತಾನೆ ಅಸ್ಮಾಕ ನಿಮಗೆ ಅಂತ ಹೇಳುವುದಿಲ್ಲ ನಮಗೆ ಅಂತಲೇ ಹೇಳ್ತಾರೆ ಯಾಕಂದರೆ ಶಿವಭಕ್ತಿ ನಮಗೂ ಬೇಕಲ್ಲ ನಿಮಗೆ ಅಂತೇಳಿ ಮಾತ್ರ ಅಲ್ಲ ಸೂತ ಪುರಾಣಿಕರು ಹೇಳಿದ್ದರು ಶ್ರೇಷ್ಠರಾದಂತಹ ಭಗವದ್ಭಕ್ತರು ಯ ಇಮ್ ಯ ಇಮ ಪಠತೆ ಅಧ್ಯಾಯೋತಿ ನರಃ ಸದಾ ಶಿವಜ್ಞಾನ ಸ ಲಭತೆ ಶಿವಸ ಕೃಪೆಯ ಬುಧ ಎಲೆ ಪಂಡಿತೋತ್ತಮರೇ ಜ್ಞಾನಿಗಳೇ ಬುಧಾ ಬುಧರು ವಿಬುಧರು ಪಂಡಿತರು ಯ ಇಮ್ ಅಧ್ಯಾಯ ಪಠತೆ ಯೋತಿ ನರ ಸದಾ ಯಾವನು ಯಾವನು ಯಾವ ಮನುಷ್ಯನು ಈ ಅಧ್ಯಾಯವನ್ನು ಪಠಿಸ್ತಾನೋ ಕೇಳ್ತಾನೋ ಯಾವಾಗಲೂ ಅಂಥವನು ಅಥವಾ ಕೇಳಿದವನು ಅಥವಾ ಓದಿದವನು ಅವನು ಯಾವಾಗಲೂ ಸದಾ ಶಿವಜ್ಞಾನಂ ಲಭತೆ ಶಿವಸ್ಯ ಕೃಪೆಯ ಬುಧ ಸದಾ ಇದನ ಅಧ್ಯಯನ ಮಾಡ್ತಾ ಇರತಕ್ಕಂಥವನು ಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಸದಾ ಶಿವನ ಅನುಗ್ರಹವನ್ನು ಪಡ್ಕೊಂಡು ಶಿವಸ್ವರೂಪ ಜ್ಞಾನವನ್ನು ಶಿವನ ಕೃಪೆಯಿಂದ ಅಂತೇಳಿ ಹೇಳ್ತಾರೆ ಇತಿ ಶಿವಮಹಾಪುರಾಣೇ ವಿದ್ವೇಶ ಸಂಹಿತಾಂ ಶಿವಲಿಂಗಮಾಹಾತ್ಮವರ್ಣನ ನಮ್ಮ ಅಷ್ಟ ಅಷ್ಟಾಧೋಧ್ಯಾ ಇಲ್ಲಿಗೆ ಶ್ರೀ ಶಿವಪುರಾಣದಲ್ಲಿನ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಶಿವಲಿಂಗ ಮಹಾತ್ಮ್ಯ ವರ್ಣನಾ ಎನ್ನತಕ್ಕಂಥ ಹದಿನೆಂಟನೇ ಅಧ್ಯಾಯ ಬಂದ ಮೋಕ್ಷ ಸ್ವರೂಪ ಹಾಗೂ ಶಿವಲಿಂಗ ಮಹಾತ್ಮ್ಯ ವರ್ಣನೆ ಇವುಗಳಿಂದ ಕೂಡಿರತಕ್ಕಂಥ ಈ ಹದಿನೆಂಟನೇ ಅಧ್ಯಾಯವು ಮುಗಿಯಿತು ಬಹಳ ಸುದೀರ್ಘವಾದಂಥ ಅಧ್ಯಾಯ ನೂರ ನೂರ ಅರವತ್ತೆರಡು ಅಧ್ಯಾಯ ಇದು ಇದು ಇಲ್ಲಿಗೆ ಮುಗಿಯಿತು ಮುಂದೆ ಹತ್ತೊಂಬತ್ತನೇ ಅಧ್ಯಾಯವನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಹರೇರಾಮ ओम तत्सत शिवाणमस्त